ಮಹಾಹರಿ ಸೃಷ್ಟಿಸ್ಥಿತ್ಯಪ್ಯತಿಶಿ ತಮೋ ಬಂಧಮೋಕ್ಷ ಯಸ್ಮ್ರಹರುದ್ರ ಪ್ರಭೃತಿಸುರನರ್ಯುಷಸತ್ವಾತ್ಮಕ ವಿಷ್ಣೋವ್ಯಸ್ತಮಸ್ತಲಗುಣ ನಿಧಿಸೋಷವ್ಯಪೇತ ಪೂರ್ಣನಂದ್ಯೋ ಯೋ ಗುರುರಿ ಪರಮಶ್ಚಿಂತ ಏತೋನ್ಮಯಿತರತಾಷ್ವಿಸ್ವರ ತೇನೆ ಬ್ರಹ್ಮಹೃದಿ ಕಪೇ ಮುಹ್ಯಂತಸೂರಯ ತೇಜೋವಾರಿಮೃದ್ಯಥ ವಿಮಯ ಯತ್ರ ಸರ್ಗೋ ಮೃಷಾ ನಾಂ ಸ್ವೇನ ಸದಾ ನಿರಸ್ತುಹಕ ಸತ್ಯಂ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಭಾವದೇಡ ಮೂಕೋಪಿ ವಗ್್ಮೀಜಮತಿರಿ ಜಂರ್ಜಾತೆಮೂಲಿ ಸಕಲವಚನಚೇತೋ ದೇವತ ಭಾರತೀ ಸ ಮತಸಿ ನಿಧತ್ತ ಸನ್ಧಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ಹಿ ನೌಸುಧಾಕೃಜಯ ಮುನೀನ್ ಶ್ರೀಪಾದಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ ವಿಹಾರನ್ ಶ್ರೀಪಾದಿರ ವಂದೇ ಹಂಸಪರನ್ ರಘುತ್ತಮಗುರು ವೈದಘ್ಯವಾರಾಂಧೀನ್ ಶ್ರೀಸತ್ಯ್ರತರಗೇಂದ್ರಮುನಿಪನ್ ಸದ್ಬೋಧಸ್ಯನಪ ಸತ್ಯವಿಕರಾಬ್ಜೋತ್ಥಾ ಪಂಚಾಶ್ವರ್ಷಪೂಜಕಮೋದತೀರ್ಥಾರಿಯನ್ ನೌಮಿನ್ಯ್ಯಾಸುಧಾರತ ಸತ್ಯಸೇ ಸ್ವೃಶ ಆತ್ಮನ ಆತ್ಮನೊನ್ಯಂ ವಕ್ತಾರೀಶ ವಿಬುಧೇವಿನೇ ವಿಮೋಹಿತ ಧಯಸ್ತವ ಮಾಯೇ ಮೇ ಬ್ರಹ್ಮದಯಸ್ತನುಭೃತ ಬಹಿರ ಉೀಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ ನಿನ್ನ ಸ್ವರೂಪವನ್ನು ನನಗೆ ತಿಳಿಸಿಕೊಡು ಸಂಸಾರದಲ್ಲಿ ಆಸಕ್ತರಾಗದಂತೆ ವಿರಕ್ತರಾಗುವಂತೆ ಮಾಡು ಮಾಡುವಂಥ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಹೀಗೆ ಪ್ರಶ್ನೆ ಕೇಳಿದಂತೆ ತಾನೇ ಅದಕ್ಕೆ ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ನೀಡುತ್ತಾನೆ ಉದ್ಧವ ಕೃಷ್ಣ ಅನ್ನಬಹುದು ನನ್ನನ್ನೇ ಯಾಕಪ್ಪ ಕೇಳ್ತೀಯ ನಿನಗೆ ಬೇಕಾದಷ್ಟು ಜನ ಗುರುಗಳ ಗುರುಗಳಿದ್ದಾರಲ್ಲ ಜಗತ್ತಿನಲ್ಲಿ ಸಾಕಷ್ಟು ಜನ ಗುರುಗಳಿದ್ದಾಗಲೂ ಎಲ್ಲರನ್ನೂ ಬಿಟ್ಟು ನನ್ನ ಹತ್ತಿರನೇ ಉಪದೇಶವನ್ನು ಪಡೆಯಬೇಕು ಅಂತ ಯಾಕೆ ನಿನಗೆ ಆಗ್ರಹ ಅದಕ್ಕೆ ಅವನು ಹೇಳಿದ ಬೇಕಾದಷ್ಟು ಜನ ಗುರುಗಳಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ನಿನ್ನಂತಹ ಗುರುಗಳು ಇನ್ನೊಬ್ಬರಿಲ್ಲ ಅದಕ್ಕಾಗಿ ನೀನೇ ನನಗೆ ಉಪದೇಶ ಮಾಡಬೇಕು ಉಳಿದವರೆಲ್ಲ ಉಪದೇಶ ಮಾಡಿದರೂ ನೀನು ಉಪದೇಶ ಮಾಡಿದ್ದನ್ನೇ ಕೇಳಿ ಮಾಡುವವರೇ ಹೊರತು ನಿಜವಾಗಿ ನಿನ್ನ ಸ್ವರೂಪವನ್ನ ತಿಳಿಸಿ ಕೊಡುವ ಸ್ವತಂತ್ರವಾದ ಅಧಿಕಾರ ನಿನಗೆ ಮಾತ್ರ ಅಂತಹ ಶುದ್ಧವಾದ ಜ್ಞಾನ ಯಾವುದೇ ತರಹದ ದೋಷಗಳಿಲ್ಲದೇ ಇರುವಂತಹ ಸ್ವರೂಪ ನಿನ್ನದಾಗಿದೆ ನಿನ್ನಿಂದ ಉಪದೇಶ ಪಡೆದರೆ ಪರಿಶುದ್ಧವಾದ ಜ್ಞಾನ ನಮಗೆ ಬರ್ತದೆ ಅಂತ ಅಭಿಪ್ರಾಯ ನನಗೆ ಉಪದೇಶ ಮಾಡುವ ಯೋಗ್ಯತೆ ಅಧಿಕಾರ ಹಕ್ಕು ಇನ್ನೊಬ್ಬರಿ ಇಲ್ಲವೇ ಇಲ್ಲ ಅನ್ನೋದರೊಳಗೆ ತಾತ್ಪರ್ಯ ಇಲ್ಲ ಉದ್ದವನಿಗೆ ಉದ್ದವನಿಗಿಂತಲೂ ಉತ್ತಮರಾದ ದೇವತೆಗಳು ಬೇಕಾದಷ್ಟು ಜನ ಅವನಿಗೆ ಉಪದೇಶ ಮಾಡುವುದಕ್ಕೆ ಇದ್ದದ್ದು ಸತ್ಯ ಆದರೆ ಈ ಪ್ರಸಂಗದಲ್ಲಿ ನೀನು ಅವತಾರವನ್ನು ಮಾಡಿ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರವಾಗಿಯೇ ಉಪದೇಶವನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದಿ ಇಂತಹ ಪ್ರಸಂಗದಲ್ಲಿ ನಿನ್ನಂತಹ ಉಪದೇಶಕರು ದೊರಕಿದಾಗ ಇನ್ನು ಬೇರೆಯವರ ಹತ್ರ ನಾನು ಯಾಕಪ್ಪ ಕೇಳಬೇಕು ಅದಕ್ಕಾಗಿ ನಿನ್ನ ಹತ್ರ ಕೇಳ್ತೇನೆ ನಿನ್ನಂತಹ ಉಪದೇಶ ಮಾಡುವ ವ್ಯಕ್ತಿ ಮಾತ್ರ ಇನ್ನೊಬ್ಬರಿಲ್ಲ ಅನ್ನೋದರಲ್ಲಿ ತಾತ್ಪರ್ಯ ಶ್ಲೋಕದ ಸಾಮಾನ್ಯವಾದ ಅಭಿಪ್ರಾಯ ಸತ್ಯಸ್ಯತೆ ಸ್ವದೃಶಃ ಆತ್ಮನಃ ಆತ್ಮನೋನ್ಯಂ ವಕ್ತಾರಂ ಈಶ ವಿಬುಧೇಷ ನಾನು ನೀನು ಸತ್ಯ ಗುಣಪರಿಪೂರ್ಣ ಸ್ವದೃಕ ನಿನ್ನ ಸ್ವರೂಪವನ್ನು ಚೆನ್ನಾಗಿ ತಿಳಿದುಕೊಂಡವ ಅಂತಹ ನಿನ್ನ ಬಗ್ಗೆ ಹೇಳುವುದಕ್ಕೆ ನಿನ್ನನ್ನು ಬಿಟ್ಟರೆ ಇನ್ನೊಬ್ಬರನ್ನು ನಾನು ಕಂಡಿಲ್ಲ ಋಷಿಗಳಲ್ಲಿ ಮಾನವರಲ್ಲಿ ಅಲ್ಲ ವಿಬುಧೇಶ್ವಪಿ ನಾನು ಚಕ್ಷೆ ದೇವತೆಗಳ ಮಧ್ಯದಲ್ಲಿಯೂ ನಿನಗೆ ಸಮಾನರಾದ ವ್ಯಕ್ತಿಗಳು ಯಾರೂ ಇಲ್ಲ ಅವರೆಲ್ಲ ಹೇಗಿದ್ದಾರೆ ಸರ್ವೇ ವಿಮೋಹಿತ ಎಲ್ಲರಿಗೂ ಮೋಹ ಇದೆ ವಿಪರೀತ ಜ್ಞಾನ ಇದೆ ಪ್ರಾಯಃ ಅವರು ಶುದ್ಧ ಜ್ಞಾನರಾದ ಮಹಾನುಭಾವರಾಗಿದ್ದರೂ ಕೆಲವು ವಿಷಯಗಳಲ್ಲಿ ಅವರಿಗೂ ಮೋಹ ಉಂಟು ತಪ್ಪು ಉಂಟು ಅವರಲ್ಲ ಆ ಮೋಹವನ್ನ ಮೋಹವನ್ನು ಪಡೆಯುವುದಕ್ಕೆ ನಿನ್ನ ಇಚ್ಛೆಯೇ ಕಾರಣ ಮನ್ ಮಾಯಾ ಮೋಹಿತಾ ಸರವೆ ಅಂತ ನೀನೇ ಹೇಳಿಕೊಂಡ ಹಾಗೆ ತವ ಮಾಯೆಯೇ ಮೇ ವಿಮೋಹಿತ ಮಾಯೆಯಿಂದ ಇವರಿಗೆಲ್ಲ ಮೋಹ ಇದೆ ದೇವತೆಗಳಿಗೂ ಮೋಹ ಇದೆ ಇನ್ನುಳಿದವರಿಗಂತೂ ಸರಿಯೇ ಸರಿ ಅದಲ್ಲದೆ ಅವರಲ್ಲ ತನುಭೃತಃ ಬಹಿರರ್ಥ ಭಾವ ದೇಹಧಾರಿಗಳು ನಿನ್ನಂತ ದೇಹಮುಕ್ತರಲ್ಲ ದೇಹಧಾರಿಗಳು ಹೀಗಾಗಿ ಅವರಿಗೆ ಮೋಹ ಬರುವುದಕ್ಕೂ ಸಾಧ್ಯತೆ ಇದೆ ಬಹಿರರ್ಥಭಾವ ಬಾಹ್ಯವಾದ ಪದಾರ್ಥಗಳ ಅಪೇಕ್ಷೆ ಇದ್ದವರು ಯಾವ ಬಾಹ್ಯ ಪದಾರ್ಥಗಳ ಅಪೇಕ್ಷೆಯೂ ಇಲ್ಲದೆ ನಿತ್ಯ ನಿರ್ಲಿಪ್ತನಾಗಿ ನಿರ್ಮುಕ್ತನಾಗಿ ನಿಸ್ಪ್ರಹನಾಗಿ ನೀನು ಇದ್ದಂತೆ ಅವರಿಲ್ಲ ಈ ಎಲ್ಲ ಕಾರಣಕ್ಕಾಗಿಯೂ ಅವರಿಗೂ ನಿನಗೂ ಇರುವ ವೈಷಮ್ಯ ಬಹಳ ಇದೆ ಅದಕ್ಕಾಗಿ ಬಾಹ್ಯ ಪದಾರ್ಥಗಳ ಅಪೇಕ್ಷೆ ಇದ್ದವರಿಗೆ ದೇಹಧಾರಣೆ ಮಾಡಿದವರಿಗೆ ಮೋಹ ತಪ್ಪಿದ್ದಲ್ಲ ಮೋಹ ಇದ್ದವರಿಂದ ನಾವು ಉಪದೇಶ ಪಡೆದರೆ ನಮಗೆ ಯಥಾರ್ಥ ಜ್ಞಾನ ಬರುತ್ತೆ ಎನ್ನುವ ನಿರ್ಧಾರ ಹೇಗೆ ಅವರಿಗೆ ಯಾವ ವಿಷಯದಲ್ಲಿ ಮೋಹವಿದೆಯೋ ಯಾರಿಗೆ ಗೊತ್ತು ನಾನು ಕೇಳಿದ ಪ್ರಶ್ನೆಯ ಬಗ್ಗೆ ಅವರಿಗೆ ತಪ್ಪು ತಿಳುವಳಿಕೆ ಇದ್ದು ಅದನ್ನೇ ತಪ್ಪಾಗಿ ಹೇಳಿದರೆ ನನಗೂ ಮೋಹ ಬಂದೀತು ಬೇಡವೇ ಬೇಡ ಮೋಹದ ಪ್ರಸಕ್ತಿಯೇ ಇಲ್ಲದೇ ಇರುವಂತಹ ವ್ಯಕ್ತಿ ನೀನೊಬ್ಬ ಆದ್ದರಿಂದ ನಾನು ನಿನಗೆ ಪ್ರಾರ್ಥನೆಯನ್ನು ಮಾಡುತ್ತೇನೆ ನನಗೆ ಉಪದೇಶ ಮಾಡಬೇಕು ಅಂತ ಉದ್ದವ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯವನ್ನು ತಿಳಿಸ್ತಾರೆ ಮೊದಲನೆಯದಾಗಿ ಇಲ್ಲಿ ತನುಭ್ರತ ಬಹಿರರ್ಥ ಭಾವ ಈ ಶಬ್ದಗಳಿಗೆ ಅರ್ಥವೇನು ಅನ್ನುವುದನ್ನು ಹೇಳಿಕೊಡ್ತಾರೆ ಆಮೇಲೆ ಪರಮಾತ್ಮನಿಗೆ ದೇಹ ಇಲ್ಲ ಇನ್ನುಳಿದವರಿಗೆ ಮಾತ್ರ ದೇಹ ಇದೆ ಅನ್ನೋದಕ್ಕೆ ಅರ್ಥ ಏನು ದೇವರಿಗೂ ದೇಹ ಉಂಟಲ್ಲ ದೇವರು ನಿರಾಕಾರ ಅಲ್ಲ ದೇವರು ನಿರ್ಗುಣ ನಿರಾಕಾರ ಅಂತ ಕೇಳುವವರು ಈ ಮಾತು ಹೇಳಬಹುದು ಉಳಿದವರಿಗೆ ದೇಹ ಇದೆ ನಿನಗೆ ದೇಹ ಇಲ್ಲ ಅಂತ ಭಗವಂತನಿಗೂ ಆಕಾರ ಉಂಟು ದೇಹ ಉಂಟು ಅಂತ ಹೇಳುವ ಸಿದ್ಧಾಂತದಲ್ಲಿ ದೇವರಿಗೆ ದೇಹ ಇಲ್ಲ ಅನ್ನುವ ಮಾತಿಗೆ ಅರ್ಥ ಏನು ಇನ್ನು ಬಾಹ್ಯವಾದ ಪದಾರ್ಥಗಳ ಅಪೇಕ್ಷೆಯೇ ಇಲ್ಲ ನಿನಗೆ ಉಳಿದವರಿಗೆ ಮಾತ್ರ ಬಾಹ್ಯ ಪದಾರ್ಥಗಳ ಅಪೇಕ್ಷೆ ಉಂಟು ಹೀಗಾಗಿ ಅವರಿಗೆ ಮೋಹ ಬರೋದಕ್ಕೆ ಚಾನ್ಸ್ ಇದೆ ನಿನಗೆ ಚಾನ್ಸ್ ಇಲ್ಲ ಅಲ್ವಾ ಬಾಹ್ಯ ಪದಾರ್ಥಗಳು ಬೇಕು ಅಂತನ್ನುವ ಅಪೇಕ್ಷೆ ಇದ್ದವ ಪರತಂತ್ರ ಅಂತ ಅರ್ಥ ಪರತಂತ್ರ ಅಂದಮೇಲೆ ಅವನಿಗೆ ತಿಳುವಳಿಕೆ ಬರುವಾಗಲೂ ಕೆಲವೊಮ್ಮೆ ಸರಿಯಾಗಿ ಬರಬಹುದು ತಪ್ಪಾಗಿ ಬರಬಹುದು ಯಾಕೆಂದರೆ ಬಾಹ್ಯ ಪದಾರ್ಥಗಳ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂದ ಅಂದಮೇಲೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆಯಾದರೆ ಭ್ರಾಂತಿ ಬರಬಹುದು ದೂರದಲ್ಲಿರುವ ಹಗ್ಗವನ್ನು ನೋಡಿ ನಾವು ಹಾವು ಅಂತ ತಿಳಿತೆವೆ. ಯಾಕೆ ಅಂದರೆ ನಮಗೆ ಬೆಳಕಿನ ಅಪೇಕ್ಷೆ ಇದೆ ಬೆಳಕಿದರೆ ಮಾತ್ರ ಜ್ಞಾನ ಬರೋದಿಲ್ಲ ಇದ್ದರೆ ಬರೋದಿಲ್ಲ ಬೆಳಕು ಸ್ವಲ್ಪ ಕಡಿಮೆಯಾಗಿತ್ತು ಅಥವಾ ಇರಲಿಲ್ಲ ಸ್ವಲ್ಪ ಇದೆ ಹೀಗಾಗಿ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಬೇಕು ಬಾಕ್ಯ ಪದಾರ್ಥಗಳ ಅಪೇಕ್ಷೆಯೇ ಇಲ್ಲದೇ ಇದ್ದ ವ್ಯಕ್ತಿಗೆ ಅವನು ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಬೇಕಾಗಿಲ್ಲ ಅವನಿಗೆ ಹಗ್ಗ ಹಗ್ಗ ಅಂತೇ ಕಾಣಿಸ್ತದೆ ಹೀಗೆ ಹೇಳಬಹುದು ಆದರೆ ಭಗವಂತನಿಗೆ ಬಾಹಿ ಪದಾರ್ಥಗಳ ಅಪೇಕ್ಷೆ ಇಲ್ಲ ಅನ್ನುವುದು ಹೇಗೆ ಪರಮಾತ್ಮನಿಗೆ ಬಾಹಿ ಪದಾರ್ಥಗಳ ಅಪೇಕ್ಷೆ ಉಂಟು ಇಡೀ ಜಗತ್ತಿನ ಸೃಷ್ಟಿ ಮಾಡುವ ದೇವರಿಗೆ ನಮ್ಮೆಲ್ಲರಿಗಿಂತಲೂ ಜಾಸ್ತಿ ಅಪೇಕ್ಷೆ ಇದೆ ನಮಗೆ ಕಡಿಮೆ ನಮಗೆ ಬೇಕಾದದ್ದು ಒಂದು ಹೊಟ್ಟೆ ಹೊಟ್ಟೆ ತುಂಬ ಊಟ ಬೇಕು ಅದಕ್ಕಾಗಿ ಒಂದಿಷ್ಟು ಹಣ ಬೇಕು ಅಷ್ಟೇ ಇನ್ನುಳಿದ ಜಗತ್ತಿನೊಳಗಿರುವ ಬಾಕಿ ವಿಷಯಗಳ ಸಂಬಂಧ ನಮಗೇನು ಸಾವಿರಾರು ವಸ್ತುಗಳು ಅನಂತ ಪದಾರ್ಥಗಳು ಜಗತ್ತಿನೊಳಗೆ ಬಿದ್ದಿವೆ ನಾನೇನು ತಲೆ ಕೆಡಿಸಿಕೊಳ್ಳೋದಿಲ್ಲ ನಂದಷ್ಟೋ ಅಷ್ಟು ನನ್ನ ಹೊಟ್ಟೆ ಬಟ್ಟೆಗೆ ನನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಬಯಸ್ತೇನೆ ನಾನೇ ವಾಸಿ ದೇವರಿಗಿರೋಷ್ಟು ಬಹಿರಾರ್ಥ ಪದಾರ್ಥಗಳ ಅಪೇಕ್ಷೆ ಇನ್ಯಾರಿಗಿದೆ ಅನಂತವಾದ ಜಗತ್ತಿನ ಅಪೇಕ್ಷೆ ಅವನಿಗಿದೆ ಸೃಷ್ಟಿ ಮಾಡಬೇಕಾದರೆ ಹೀಗೆಲ್ಲ ಸಮಸ್ಯೆಗಳು ಬರುತ್ತದೆ ಉದ್ಧವನ ಮಾತುಗಳ ವ್ಯಾಖ್ಯಾನವನ್ನು ಮಾಡಿಕೊಳ್ಳುವಾಗ ಅದೆಲ್ಲದಕ್ಕೂ ಕ್ರಮವಾಗಿ ಶ್ರೀಮದ್ ಉತ್ತರವನ್ನು ನೀಡುತ್ತಾರೆ ಇನ್ನೊಂದು ಸಮಸ್ಯೆ ಬರೋದು ಬೇರೆ ವಿಭುದರಿಗೆ ದೇವತೆಗಳಿಗೆ ಮೋಹ ಇದೆ ಅಂದರೆ ಕದಾಚಿತ್ ಹಸರಾವೇಶದಿಂದ ತಪ್ಪುತ್ತಿರುವ ಬಳಕೆ ಎಂದಿಗೂ ಇಲ್ಲ ಯಾವಾಗೋ ಒಮ್ಮೆ ಅಸರಾವೇಶಗಳಿಂದ ಆಗಾಗ ತಪ್ಪು ತಿರುವ ಮೋಹ ಬರುತ್ತೆ ಅಂತ ಹೇಳಬಹುದು ದೇವತೆಗಳಲ್ಲಿ ಬ್ರಹ್ಮದೇವರೂ ಇದ್ದಾರೆ ಮುಖ್ಯವಾಗಿ ವಾಯುದೇವರಿದ್ದಾರೆ ಭಾರತಿ ಇದ್ದಾಳೆ ಸರಸ್ವತಿ ಇದ್ದಾಳೆ ಪರಶುಕ್ಲತ್ರಯರವರು ಪರಶುಕ್ಲತ್ರಯರಲ್ಲಿ ಸೇರಿದಂತಹ ಬ್ರಹ್ಮದೇವರಿಗೆ ವಾಯುದೇವರಿಗೆ ಸರಸ್ವತಿ ಭಾರತೀಯರಿಗೆ ಮೋಹವೇ ಇಲ್ಲ ಎಲ್ಲರಿಗೂ ಮೋಹ ಇದೆ ಉಳದ ದೇವತೆಗಳಿಗೆ ನಾನು ಯಾರ ಹತ್ರ ಹೋಗೋದಿಲ್ಲ ನೀನೇ ಉಪದೇಶ ಮಾಡಬೇಕು ಅಂತಾನೆ ಉದ್ಧವ ಎಲ್ಲರಿಗೂ ಯಾಕೆ ಮೋಹ ಇರುತ್ತೆ ಬ್ರಹ್ಮರುದ್ರದ ವಾಯುದೇವರಿಗೆ ಬ್ರಹ್ಮದೇವರಿಗೆ ಸರಸ್ವತಿ ಭಾರತೀಯರಿಗೆ ಮೋಹ ಇಲ್ಲವಲ್ಲ ಅವರಿಗೆ ಶರಣು ಹೋಗಬಹುದಾಗಿತ್ತು ಅನ್ನುವ ಪ್ರಶ್ನೆ ಬರ್ತದೆ ಅದಕ್ಕೂ ಶ್ರೀಮದಾಚಾರ್ಯರು ಅಭಿಪ್ರಾಯವನ್ನು ತಿಳಿಸ್ತಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಮೊದಲನೇದಾಗಿ ತನುಭೃತ್ವಂ ದೇಹಧಾರಣೆ ಮಾಡಿದವರು ಎಲ್ಲ ದೇವತೆಗಳು ದೇವರು ದೇಹಧಾರಣೆ ಮಾಡಿದವನಲ್ಲ ಅಂತ ಅರ್ಥ ಆಯ್ತಲ್ಲ ಹಾಗಾದರೆ ದೇಹಧಾರಣೆ ಅಂದರೆ ಏನು ಅಭಗವತ್ ಸ್ವರೂಪತ್ವಾ ತನುಭೃತ್ವ ಇಲ್ಲಿ ದೇಹ ಅನ್ನುವ ಶಬ್ದಕ್ಕೆ ಜ್ಞಾನಾನಂದಾಧ್ಯಾತ್ಮಕವಾದ ದೇಹವನ್ನು ಬಿಟ್ಟು ಪ್ರಾಕೃತ ಭೌತಿಕವಾದ ದೇಹಗಳನ್ನು ದೇಹ ಎಂಬ ಪದದಿಂದ ವಿವಕ್ಷೆ ಮಾಡಿದ್ದು ಅಂತಹ ದೇಹ ಭಗವಂತನಿಗೆ ಇಲ್ಲ ಅದು ದೇವತೆಗಳಿಗೆ ಮಾತ್ರ ಉಂಟು ಬ್ರಹ್ಮದೇವರಿಗೂ ಉಂಟು ವಾಯುದೇವರಿಗೂ ಉಂಟು ಎಲ್ಲರಿಗೂ ಉಂಟು ಭಗವತ್ ಸ್ವರೂಪ ಭಗ ಅಂದರೆ ಗುಣಗಳು ಜ್ಞಾನಾನಂದಾದಿ ಗುಣಗಳಿಗೆ ಭಗ ಅಂತಾರೆ ಜ್ಞಾನ ಐಶ್ವರ್ಯಸ್ಥೆ ಸಮಗ್ರ ವೀರ್ಯ ಯಶಸ್ ಶ್ರಿಯ ಜ್ಞಾನವೈರಾಗ್ಯೋಶ್ಚವ ಷಾಂ ಭಗ ಇತೀರಣ ಇತ್ಯುಪಲಕ್ಷಣ ಇವೇ ಮೊದಲಾದ ಜ್ಞಾನಾನಂದಾದಿ ಅನಂತ ಕಲ್ಯಾಣ ಗುಣಾತ್ಮಕವಾದ ಶರೀರ ಏನಿದೆ ಅದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಆ ತರಹದ ಶರೀರವನ್ನು ಬಿಟ್ಟು ಪ್ರಾಕೃತ ಅಥವಾ ಭೌತಿಕವಾದ ಶರೀರಗಳೇನಿವೆ ಆ ಶರೀರಗಳನ್ನು ಶರೀರ ಎಂಬ ಪದದಿಂದ ಇಲ್ಲಿ ಕರೀತಾ ಇದ್ದಾರೆ ಅಂತಹ ಶರೀರ ದೇವತೆಗಳಿಗೆ ಮಾತ್ರ ಇದೆ ಕೆಳಗಿನವರಿಗೆಲ್ಲ ಇದೆ ಭಗವಂತನಿಗೆ ಇಲ್ಲ ಲಕ್ಷ್ಮೀದೇವಿಗೂ ಇಲ್ಲ ಹೀಗಾಗಿ ಅಭಗವತ್ ಸ್ವರೂಪತ್ವ ಜ್ಞಾನಾನಂದಾಧ್ಯಾತ್ಮಕವಾದಂತಹ ದೇಹದಿಂದ ಭಿನ್ನವಾದ ದೇಹವನ್ನು ಪಡೆದುಕೊಂಡವರಾಗಿದ್ದಾರೆ ಇವರೆಲ್ಲ ಆದ್ದರಿಂದ ಇವರಿಗೆ ತನುಭೃತ ಅಂತ ಕರೆದಿದ್ದಾರೆ ದೇವರು ತನುಭೃತ್ತಲ್ಲ ಯಾಕೆಂದರೆ ಚಚ್ಚಿದಾನಂದಾತ್ಮಕವಾದ ಶರೀರ ಅವನಿಗಿದೆ ಬಹಿರರ್ಥಾಪೇಕ್ಷೆಯವಚ ತೇಷಂ ಮೋಹ ಈ ದೇವತೆಗಳಿಗೆ ಮೋಹ ಇದೆ ಅಂತ ನಿಮಗೇ ಗೊತ್ತು ಅವರಷ್ಟಕ್ಕೆ ಅವರು ಓಡಾಡ್ತಿರ್ತಾರೆ ಪಾಪ ಆ ದೇವತೆಗಳಿಗೆ ಮೋಹ ಇದೆ ಅಂತ ನಿನಗೇ ಗಪ್ಪ ಗೊತ್ತಾಯಿತು ಉದ್ಧವ ಅಂತ ಕೇಳಿದರೆ ಬಹಿರರ್ಥ ಅಪೇಕ್ಷಯನ್ನ ಅವರು ಮಾಡುತ್ತಾರೆ ಇದರಿಂದಲೇ ಕಾರ್ಯದಿಂದ ಕಾರಣವಾದ ಮೋಹವನ್ನು ನಾನು ಅನುಮಾನ ಮಾಡ್ತೇನೆ ಬಹಿರಥ ಬಾಹ್ಯವಾದ ಪದಾರ್ಥಗಳ ಅಪೇಕ್ಷೆ ಇದೆ ಅಂದಮೇಲೆ ಅಂತಹ ಬಾಹ್ಯವಾದ ಪದಾರ್ಥದ ಅಪೇಕ್ಷೆ ಇದ್ದ ನಮ್ಮೆಲ್ಲರಲ್ಲಿ ಮೋಹ ಕಂಡಿದೆ ಅಂದಮೇಲೆ ಅವರಲ್ಲಿಯೂ ಬಾಹ್ಯ ಪದಾರ್ಥಗಳ ಅಪೇಕ್ಷೆ ಇದ್ದಾಗ ಮೋಹ ಇದೆ ಅಂತ ನಾನು ಭಾವಿಸ್ತೇನೆ ಕಾರ್ಯದಿಂದ ಕಾರಣವನ್ನು ಅನುಮಾನ ಮಾಡ್ತೇನೆ ಬಹಿರರ್ಥ ಅಂದರೆ ಯಾವುದು ಪರಮಸುಖ ಸಾಧನಾದ ಅನ್ಯ ಅರ್ಥಃ ಬಹಿರರ್ಥಃ ಬಾಹ್ಯ ಪದಾರ್ಥಗಳು ಅಂದರೆ ಪರಮಸುಖ ಏನಿದೆ ಇದು ನಮ್ಮ ಒಳಗಿನ ವಸ್ತು ಇದು ಸ್ವರೂಪಭೂತವಾದದ್ದು ಪರಮಸುಖ ಅಂದರೆ ಸ್ವರೂಪಸುಖ ಮೋಕ್ಷದಲ್ಲಿ ನಾವೆಲ್ಲರೂ ಅನುಭವಿಸುವ ಸ್ವರೂಪಸುಖ ಇದು ಆಂತರಸುಖ ಸ್ವರೂಪ ಸುಖ ಅಂತ ಕರಿತೇವಲ್ಲ ಒಳಗಿನ ಸುಖ ಅದು ಸುಖ ಪರಮಸುಖ ಆಂತರಸುಖ ಅದಕ್ಕೆ ಸಾಧನವಾದದ್ದೆಲ್ಲವೂ ಆಂತರವಾದದ್ದು ಆದರೆ ಬಹಿರರ್ಥ ಅಂದರೆ ಪರಮಸುಖ ಸಾಧನವಾದ ವಸ್ತುಗಳನ್ನು ಬಿಟ್ಟು ಇನ್ನಿತರ ವಸ್ತುಗಳೇನಿವೆ ಅವುಗಳೆಲ್ಲ ಬಹಿರರ್ಥ ಬಾಹ್ಯಸುಖ ಸಾಧನವಾದ ವಸ್ತುಗಳು ಅಂತಹ ವಸ್ತುಗಳ ಅಪೇಕ್ಷೆಯನ್ನು ಮಾಡಿದರೆ ಅದಕ್ಕೆ ಬಹಿರರ್ಥಗಳ ಅಪೇಕ್ಷೆ ಅಂತಾರೆ ಆ ಪರಮಸುಖ ಸಾಧನ ದೇವರೂ ಆಗಬಹುದು ಪ್ರಧಾನವಾಗಿ ಅಥವಾ ಪರಮಸುಖ ಸಾಧನ ಅಂದರೆ ಜ್ಞಾನಭಕ್ತಿ ವೈರಾಕ್ಯಗಳೂ ಆಗಬಹುದು ನಿನ್ನೆ ಹೇಳಿದ ಹಾಗೆ ಪ್ರಧಾನವಾಗಿ ನಮ್ಮ ಸ್ವರೂಪ ಸಾಧನ ದೇವರೇ ಆದರೆ ಆ ಭಗವಂತನ ಪ್ರಸಾದಕ್ಕೆ ಸಾಧನವಾದದ್ದು ಜ್ಞಾನಭಕ್ತಿ ವೈರಾಕ್ಯಗಳು ಅವುಗಳೂ ಪರಮಸುಖ ಸಾಧನವೇ ಅವುಗಳನ್ನು ಅಪೇಕ್ಷೆ ಪಟ್ಟರೆ ಕೇವಲ ತಪ್ಪಿಲ್ಲ ಆದರೆ ಪರಮಸುಖ ಸಾಧನವಾದ ವಸ್ತುಗಳನ್ನು ಬಿಟ್ಟು ಭಗವಂತ ಹಾಗೂ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಬಿಟ್ಟು ಇನ್ನಿತರ ವಸ್ತುಗಳ ಅಪೇಕ್ಷೆಯನ್ನು ಮಾಡುವುದರೆ ಅದಕ್ಕೆ ಬಹಿರರ್ಥದ ಅಪೇಕ್ಷೆ ಅಂತ ಕರೀತಾರೆ ಅಂತಹ ಬಹಿರರ್ಥ ಅಪೇಕ್ಷೆ ಇದ್ದವರಿಗೆ ಪ್ರಾಯ ಮೋಹ ಇರುತ್ತದೆ ಆದ್ದರಿಂದ ಉಳಿದೆಲ್ಲ ದೇವತೆಗಳಿಗೆ ಮೋಹ ಇದೆ ಅಂತ ನಾನು ಭಾವಿಸಿದ್ದೇನೆ ಅಂತ ಉದ್ಧವ ಹೇಳಿದ ಇಷ್ಟು ಶಬ್ದಗಳ ಅರ್ಥವನ್ನು ಬಿಡಿಯಾಗಿ ಹೇಳಿ ಶ್ರೀಮದಾಚಾರ್ಯರು ಇಡಿಯಾಗಿ ಅಭಿಪ್ರಾಯವನ್ನು ಪ್ರಮಾಣವಚನದಿಂದ ತಿಳಿಸ್ತಾರೆ ಅಶರೀರ ಸದಾ ವಿಷ್ಣು ಪೂರ್ಣಾನಂದತ್ವತ ಸದಾ ಇಚ್ಛಾಚ ಕ್ರೀಡೈವಾ ನ ಫಲಾಯ ಯಥೋ ವಿಭೋ ಪರಮಾತ್ಮನನ್ನು ಅಶರೀರ ಅಂತ ಕರೀತೇವೆ ಅವನು ತನುಭತ್ ಅಲ್ಲ ದೇವತೆಗಳು ಮಾತ್ರ ತನುಭೃತ್ ತನು ದೇಹ ತನುಭೃತ್ ಶರೀರವುಳ್ಳವರು ದೇವರು ಅಶರೀರ ಯಾಕೆ ಆ ಶರೀರ ಪೂರ್ಣಾನಂದತ್ವತಃ ಸದ ಪಾಂಚಭೌತಿಕ ಶರೀರ ಅವನಿಗಿಲ್ಲ ಪ್ರಾಕೃತ ಶರೀರವೂ ಇಲ್ಲ ಭೂತಗಳಿಗಿಂತ ಮೇಲೆ ಇದ್ದದ್ದು ಅದು ಪಾಂಚಭೌತಿಕ ಅನ್ನಿಸೋದಿಲ್ಲ ಅಹ ಕೇವಲ ಅಹಂಕಾರ ತತ್ವಾತ್ಮಕವಾದ ಮಹತ್ತತ್ವಾತ್ಮಕವಾದ ಸತ್ವರಜಸ್ತಮೋ ಗುಣಾತ್ಮಕವಾದ ದೇಹ ಅದೂ ಭಗವಂತನಿಗೆ ಇಲ್ಲ ಕೇವಲ ಪೂರ್ಣಾನಂದತ್ವತಃ ಅರ್ಥಾತ್ ಜ್ಞಾನಾನಂದಾಧ್ಯಾತ್ಮಕವಾದ ದೇಹ ಭಗವಂತನಿಗೆ ಇರೋಣದರಿಂದ ಪ್ರಾಕೃತ ಭೌತಿಕ ದೇಹಗಳಿಲ್ಲದೇ ಇರೋಣದರಿಂದ ಅವನನ್ನು ಅಶರೀರ ಅಂತ ಕರೆದಿದ್ದೇವೆ ದೇವತೆಗಳನ್ನು ಸಶರೀರರು ಅಂತ ಕರೆದಿದ್ದೇವೆ ಅದು ಸರಿ ಬಹಿರರ್ಥಾಪೇಕ್ಷೆ ಉಳದವರಿಗುಂಟು ದೇವರಿಗಿಲ್ಲ ಅಂತ ಹೇಳಿದಿರಲ್ಲ ದೇವರಿಗೆ ಎಲ್ಲರಿಗಿಂತಲೂ ಹೆಚ್ಚಿನ ಬಹಿರರ್ಥಾಪೇಕ್ಷೆ ಇದೆ ಅವನು ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡಬೇಕಾದರೆ ಎಷ್ಟು ಪದಾರ್ಥಗಳನ್ನು ಅವನು ಸ್ವೀಕಾರ ಮಾಡಬೇಕಾಗತ್ತೆ ಅಂತಂದರೆ ಇಚ್ಛಾಚ ಕ್ರೀಡೆಯೈವಾಸ್ಯ ನ ಫಲಾಯ ಯಥೋ ವಿಭೋಹೋ ಇಚ್ಛೆ ಅಂತ ಯಾವಾಗ ಅನ್ನೋದು ನಮಗೆ ಇಲ್ಲದ ಒಂದು ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಯಾವುದನ್ನಾದರೂ ಬಯಸಿದರೆ ಅದಕ್ಕೆ ಇಚ್ಛಾ ಅಂತನ್ನುವ ಹೆಸರು ಈಗ ನಾವು ವಿವಕ್ಷ ಮಾಡ್ತಾ ಒಟ್ಟು ಇಚ್ಛೆ ಮಾಡೋದು ಅನ್ನೋ ಅರ್ಥದಲ್ಲಿ ದೇವರಿಗೂ ಇಚ್ಛೆ ಅವಶ್ಯವಾಗಿದ್ದೇ ಇದೆ ಆದರೆ ಈಗ ನಾವು ಇಚ್ಛಾ ಅನ್ನುವ ಶಬ್ದದಿಂದ ವಿವಕ್ಷ ಮಾಡಿದ ಇಚ್ಛೆ ಯಾವುದು ಅಂದರೆ ಏನಾದರೂ ಒಂದನ್ನು ಬಯಸೋದು ಅಂತಲ್ಲ ನಮಗಾಗಿ ದೇವರು ಬಯಸ್ತಾನೆ ಯತ್ರ ತ್ರಿ ಸರ್ಗ ಅಮೃಷ ಜೀವರಾಶಿಗಳ ದೃಷ್ಟಿಯಲ್ಲಿ ಈ ಜಗತ್ತಿನ ಸೃಷ್ಟಿ ಇದು ಸಾರ್ಥಕವೇ ಹೀಗಾಗಿ ನಮ್ಮೆಲ್ಲರಿಗೆ ಪ್ರಯೋಜನವಾಗಲಿ ಅನ್ನುವ ಇಚ್ಛೆಯಿಂದ ದೇವರು ಜಗತ್ತಿನ ಸೃಷ್ಟಿಯನ್ನು ಮಾಡಬಹುದು ತನಗೆ ಇಲ್ಲದ ಹೊಸ ಲಾಭವನ್ನು ಪಡೆಯುವುದಕ್ಕಾಗಿ ತಾನು ಸೃಷ್ಟಿಯನ್ನು ದೇವರು ಮಾಡೋದಿಲ್ಲಲ್ಲ ಹೀಗಾಗಿ ತನಗೆ ಲಾಭವಾಗುವುದಕ್ಕಾಗಿ ಯಾವ ಬಾಹ್ಯ ಪದಾರ್ಥಗಳ ಇಚ್ಛೆಯನ್ನು ದೇವರು ಮಾಡೋದಿಲ್ಲ ಆದ್ದರಿಂದ ದೇವರಿಗೆ ಇಚ್ಛೆ ಇದ್ದರೂ ಈ ಅರ್ಥದಲ್ಲಿ ಇಚ್ಛೆ ಇಲ್ಲ ದೇವತೆಗಳು ಹಾಗಲ್ಲ ತಮ್ಮ ಲಾಭಕ್ಕಾಗಿಯೇ ಬಾಹ್ಯ ಪದಾರ್ಥಗಳ ಅಪೇಕ್ಷೆಯನ್ನು ಅವರು ಮಾಡುತ್ತಾರೆ ಕದಾಚಿತ್ ಉಳಿದವರಂತೂ ವಿಶೇಷವಾಗಿ ಮಾಡುತ್ತಾರೆ ದೇವತೆಗಳಿಗೆ ಪ್ರಾಯ ಬಹಿರಾರ್ಥಗಳ ಅಪೇಕ್ಷೆ ಇರೋದಿಲ್ಲ ಪೂರ್ಣಾನಂದಕ್ಕೆ ಮೋಕ್ಷಕ್ಕೆ ಉಪಯೋಗಿಯಾದ ಪದಾರ್ಥಗಳನ್ನು ಮಾತ್ರ ಅಪೇಕ್ಷೆ ಪಡ್ತಾರೆ ಪ್ರಾಯ ವಿರುದ್ಧ ಕಾಮಗಳು ಬರಬಹುದು ಇಲ್ಲ ಅಂತಲ್ಲ ಪ್ರಾಯ ಇರೋದಿಲ್ಲ ಆದರೂ ಸ್ವಲ್ಪ ಆದರೂ ಇದೆಯಲ್ಲ ಏನು ಭಗವಂತ ಭಗವಂತನ ಜ್ಞಾನ ಭಗವದ್ಭಕ್ತಿ ವೈರಾಗ್ಯ ಇವುಗಳಿಗೆ ಏನು ಬೇಕೋ ಇಷ್ಟನ್ನು ಮಾತ್ರ ಬಯಸ್ತಾ ಇದ್ದರೆ ಆಗ ಅವರು ಸರ್ವಥಾ ಬಹಿರಾರ್ಥ ಕಾಮರಲ್ಲ ಅಂತ ಹೇಳಬಹುದಾಗಿತ್ತು ಆದರೆ ಕದಾಚಿತ್ ಇಂದ್ರಾದಿಗಳಿಗೂ ಕೂಡ ರುದ್ರಾದಿಗಳಿಗೂ ಇತರ ವಿಷಯಗಳ ಕಾಮನೆ ಅಸರಾವೇಶ ಅಪರೋಕ್ಷ ಜ್ಞಾನದ ತಿರೋಧಾನವಾದಾಗ ಸ್ವಲ್ಪ ಬಹಿರರ್ಥಾಪೇಕ್ಷಿಗಳು ಬರಬಹುದು ಆದರೆ ಅಷ್ಟಾದರೂ ಇದೇ ಅಲ್ಲ ಹೀಗಾಗಿ ದೇವರಿಗೆ ಸಮಾನ ಅಂತ ಆಗೋದಿಲ್ಲ ಅವರು ಪರಮಾತ್ಮನಿಗೆ ಮಾತ್ರ ಬಹಿರರ್ಥಾಪೇಕ್ಷೆ ಸರ್ವಥಾ ಸರ್ವಥಾ ಇಲ್ಲ ಅದಕ್ಕೆ ನ ಫಲಾಯಯತೋ ಯಥೋ ವಿಭೋಹೋ ಫಲಾಯ ಅನ್ನುವುದಕ್ಕೆ ಶ್ರೀನಿವಾಸ ತೀರ್ಥರು ಹೇಳೋದು ಇತರವತ್ ಪೂರ್ವ ಅಪ್ರಾಪ್ತ ಫಲಾಯ ಬೇರೆ ಪದ ವ್ಯಕ್ತಿಗಳು ಹೇಗೆ ಮೊದಲಿಗೆ ಅಪ್ರಾಪ್ತವಾದದ್ದನ್ನು ಪಡೆಯುವುದಕ್ಕೆ ಇಚ್ಛೆ ಮಾಡ್ತಾರೋ ಹಾಗೆ ಇಚ್ಛೆ ಮಾಡೋದಿಲ್ಲ ಮತ್ತು ಮಾಡ್ತಾನಲ್ಲ ಯಾಕೆ ಕ್ರೀಡೆಯ ದೇವರ ಲೀಲಾ ಅದು ಅಷ್ಟೇ ಈ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವುದು ದೇವರಿಗೆ ಲೀಲೆ ಆ ಲೀಲೆಯಿಂದ ಸೃಷ್ಟಿಯನ್ನು ಮಾಡಬೇಕು ಅಂತ ಅಪೇಕ್ಷೆ ಅದಕ್ಕಾಗಿ ಬಾಹ್ಯ ಪದಾರ್ಥಗಳನ್ನು ಉಪಯೋಗಿಸ್ತಾನೆ ಇಷ್ಟೇ ಹೊರತು ಇವುಗಳನ್ನು ಸ್ವೀಕರಿಸಿ ನಾನು ಸೃಷ್ಟಿಯಾದಿಗಳನ್ನು ಮಾಡದೇ ಇದ್ದರೆ ನನಗೇನೋ ಒಂದು ಕೊರತೆಯಾಗತ್ತೆ ಅದನ್ನು ತುಂಬಬೇಕು ಅನ್ನೋದಕ್ಕಾಗಿ ನಾನು ಇಚ್ಛೆ ಮಾಡಬೇಕು ಅಂತಿಲ್ಲ ನಿತ್ಯ ಪಡೆಯಬೇಕಾದದ್ದನ್ನು ಪಡೆದಾಗಿದೆ ಪರಿಪೂರ್ಣವಾದಂತಹ ಲಾಭ ಇರುವ ಭಗವಂತನಿಗೆ ಆಪ್ತಕಾಮನಾದವನಿಗೆ ಹೊಸದಾಗಿ ಯಾವುದನ್ನು ಪಡೆಯಬೇಕೆಂಬ ಇಚ್ಛೆಯಿಲ್ಲ ಕ್ರೀಡೆಯೈ ವಾಸ್ಯ ನ ಫಲಾಯ ಯಥೋ ವಿಭೋಹೋ ಆದ್ದರಿಂದ ಅವನಿಗೆ ಅಥೋ ಬಾಹ್ಯಾರ್ಥಕಾಮೋಪಿ ನಿಷ್ಕಾಮ ಕಥ್ಯತೆ ಬಾಹ್ಯ ಪದಾರ್ಥಗಳ ಇಚ್ಛೆಯನ್ನು ದೇವರು ಅವಶ್ಯವಾಗಿ ಮಾಡ್ತಾನೆ ಆದರೂ ಅವನನ್ನು ನಿಷ್ಕಾಮ ಅಂತ ಈ ರೀತಿಯಾಗಿ ನಾವು ಹೇಳುತ್ತೇವೆ ಬ್ರಹ್ಮ ಇಷ್ಟ ಆಯಿತು ಇದಾದ ಮೇಲೆ ಬ್ರಹ್ಮದೇವರ ಬಗ್ಗೆ ವಾಯುದೇವರ ಬಗ್ಗೆ ಪ್ರಶ್ನೆ ಬಂತು ದೇವರ ಬಗ್ಗೆ ಸಮಸ್ಯೆ ಬಂದದ್ದನ್ನು ಬಗೆಹರಿಸಿತು ಬ್ರಹ್ಮದೇವರು ಹಾಗೂ ವಾಯುದೇವರ ಬಗ್ಗೆ ಪ್ರಶ್ನೆ ಬರುತ್ತೆ ಅವರಿಗೆ ಶರೀರ ಇದೆಯೋ ಇಲ್ಲವೋ ಬ್ರಹ್ಮದೇವರಿಗೆ ವಾಯುದೇವರಿಗೆ ಅವರಿಗೂ ಕೂಡ ಜಡವಾದಂತಹ ಶರೀರ ಬ್ರಹ್ಮದೇವರಿಗೆ ವಾಯುದೇವರಿಗೆ ಸರಸ್ವತಿ ಭಾರೈತರಿಗೆ ಇಲ್ಲವೇ ಇಲ್ಲ ದೇವರು ಹೇಗೆ ತನುಭತ್ ಅಲ್ಲ ಯಾಕೆಂದರೆ ಕೇವಲ ಸಚ್ಚಿದಾನಂದಾತ್ಮಕ ಶರೀರ ಇದ್ದದ್ದರಿಂದ ಹಾಗೆ ಬ್ರಹ್ಮವಾಯುದೇವರುಗಳಿಗೂ ಕೇವಲ ಸಚ್ಚಿದಾನಂದಾತ್ಮಕ ಶರೀರ ಇದೆ ಅವರಿಗೂ ಬಾಹ್ಯ ದೇಹ ಅರ್ಥಾತ್ ಪಾಂಚಭೌತಿಕವಾದ ಪ್ರಾಕೃತವಾದ ದೇಹ ಇಲ್ಲ ಆ ಕಾರಣಕ್ಕಾಗಿ ಅವರನ್ನೂ ಕೂಡ ತನುಭೃತ್ ಅನ್ನುವುದು ಕಷ್ಟ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳುತ್ತಾರೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಶರೀರ ಇದೆ ಜಡವಾದ ಶರೀರವೇ ಇದೆ ಜಡವಾದ ಶರೀರ ಇದ್ದರೂ ಕೂಡ ಪ್ರಾಕೃತ ಶರೀರ ಇದೆ ಮಹತ್ತತ್ವಾತ್ಮಕ ಶರೀರ ಇದೆ ಮಹತ್ತತ್ವಾತ್ಮಕ ಶರೀರ ಇರುವುದಷ್ಟೇ ಅಲ್ಲ ಭೂತತ್ರಯಾತ್ಮಕವಾದ ಶರೀರವೂ ಅವರಿಗೆ ಇದೆ ಪಾಂಚಭೌತಿಕವಲ್ಲದೇ ಇದ್ದರೂ ಭೂತತ್ರಯಾತ್ಮಕವಾದ ಶರೀರ ವಾಯುದೇವರಿಗೆ ಇದೆ ಬ್ರಹ್ಮದೇವರಿಗೆ ಇದೆ ಮಹತ್ತತ್ವಾತ್ಮಕ ಶರೀರ ಇದೆ ಹೀಗಾಗಿ ಜಡವಾದ ಶರೀರ ಪರಮಾತ್ಮನಿಗೆ ಇಲ್ಲ ಲಕ್ಷ್ಮೀದೇವರಿಗೆ ಇಲ್ಲ ಬ್ರಹ್ಮವಾಯುದೇವರಿಗೆ ಸರಸ್ವತಿ ಭಾರತೀಯರಿಗೆ ಉಂಟು ಹಾಗಾದರೆ ಕೆಲವು ಕಡೆಗೆ ವಾಯುದೇವರನ್ನು ಆ ಶರೀರ ಅಂತ ಕರೆದದ್ದು ಉಂಟು ಮುಂದೆ ಆಚಾರ್ಯರು ಉದಾಹರಣೆ ಮಾಡ್ತಾರೆ ಶ್ರುತಿಗಳನ್ನು ವಾಯುದೇವರಿಗೆ ಶರೀರ ಇಲ್ಲ ಅಂತ ಹೇಳುವ ಮಾತುಗಳಿಗೆ ಅರ್ಥವೇನು ಹಾಗಾದರೆ ಅದಕ್ಕೆ ಶರೀರ ಇದ್ದರೂ ಇಲ್ಲದೆ ಇದ್ದಂತೆ ಯಾಕೆ ಅದರ ಮೇಲೆ ಅಭಿಮಾನ ಇರೋದಿಲ್ಲ ಅವರು ಶರೀರದ ಮೇಲೆ ನಾವೆಲ್ಲ ಮಾಡುವಂತೆ ಅಭಿಮಾನವನ್ನು ಮಾಡೋದಿಲ್ಲ ಅನ್ನೋದಕ್ಕಾಗಿ ಅವರಿಗೆ ಶರೀರವಿದ್ದರೂ ಇಲ್ಲದೇ ಇದ್ದ ಹಾಗೆ ಅದಕ್ಕೆ ಪ್ರಮಾಣ ಕೊಡ್ತಾರೆ ಬ್ರಹ್ಮ ನಿರಭಿಮಾನತ್ವಾತ್ ಶರೀರ್ಯಪ್ಯಶರೀರವಾನ್ ಬ್ರಹ್ಮದೇವರಿಗೆ ಶರೀರ ಉಂಟು ಆದರೂ ಶರೀರ ಇಲ್ಲ ಅಂತ ವ್ಯವಹಾರವುದೇ ಅದಕ್ಕೆ ಕಾರಣ ಅವರಿಗೆ ಅಭಿಮಾನ ಇಲ್ಲ ಶರೀರದ ಮೇಲೆ ಅಭಿಮಾನ ಇಲ್ಲ ಅನ್ನುವ ಶಬ್ದಕ್ಕೂ ತಾಮ್ರಪರ್ಣಿ ಆಚಾರ್ಯರು ಅರ್ಥ ಮಾಡ್ತಾರೆ ಅಭಿಮಾನ ಇಲ್ಲ ಅಂದರೆ ಅವರು ಮಹತ್ತತ್ವಾಭಿಮಾನಿಗಳು ಮಹತ್ತತ್ವದವರೆಗೆ ಇರುವ ಎಲ್ಲ ಜಡವಸ್ತುಗಳ ಮೇಲೂ ಅವರಿಗೆ ಅಭಿಮಾನ ಇದೆ ಅವರ ಶರೀರವೂ ಮಹತ್ತತ್ವಾತ್ಮಕ ಅಂದ ಮೇಲೆ ಅದರ ಮೇಲೆ ಅವರಿಗೆ ಅಭಿಮಾನ ಇರಲೇಬೇಕು ಅವರ ನಿರಾಭಿಮಾನ ಅಂತ ಹೇಗೆ ಅನ್ನೋದು ಅಲ್ವಾ ಅಭಿಮಾನಿ ದೇವತೆಗಳು ಅವರ ಹೆ ಅವರಿಗೆ ಅವರಿಗಿರೋ ಕ್ವಾಲಿಫಿಕೇಷನ್ನೇ ಅಭಿಮಾನಿ ದೇವತಾ ಅಂತ ಅಭಿಮಾನಿ ದೇವತೆಗಳು ಅಭಿಮಾನ ಇಲ್ಲ ಏನು ಈ ಮಾತಿಗೆ ಅರ್ಥ ಭಾರೀ ಬುದ್ಧಿವಂತ ಏನು ಬುದ್ಧಿ ಇಲ್ಲ ಏನು ಹೀಗಂದರೆ ಅಭಿಮಾನಿ ದೇವತೆಗಳು ಅವರಿಗೆ ಅಭಿಮಾನ ಇಲ್ಲ ಅನ್ನೋದು ಹೇಗೆ ಅದಕ್ಕೆ ಅಭಿಮಾನ ಇದೆ ಇಲ್ಲ ಎರಡೂ ಸರಿ ಯಾವ ಅರ್ಥದಲ್ಲಿ ಅದನ್ನು ಅವರು ತಿಳಿಸಿಕೊಡ್ತಾರೆ ಯದ್ಯಪಿ ವಿರಿಂಚಸ್ಸೆ ಮಹತ್ತತ್ವಾ ಸರ್ವಾಭಿಮಾನಿತ್ವ ಪರಮಾತ್ಮ ದತ್ತಸ್ವಾಮ್ಯರೂಪ ಅಭಿಮಾನ ಸ್ವರೀರೆ ಅಸ್ತೇವ ತಿ ಆಸ್ಪದಾತ್ ಬಂಧಕ ಅಭಿಮಾನಭಾವೇನ ಶರೀರ ಅನುಗ್ರಹೋಪಪತ್ತಿನಿತ್ತ ವಿಕಾರ ಅಪ್ರಸಕ್ತೆ ಶರೀರ ಗ್ರಹ ನಿಮಿ ಉಪಪತ್ತಿನಿಮಿತ್ತಕ ವಿಕಾರ ಅಪ್ರಸಕ್ತೇ ಅಥವಾ ಅನುಗ್ರಹ ಏನಾದರೂ ಸರಿ ಇರಲಿ ಬಂಧಕವಾದ ಅಭಿಮಾನ ಇಲ್ಲ ಅಭಿಮಾನ ಇದು ನಮಗೆ ಬಂಧಕ ಸಂಸಾರಾಪಾದಕ ಈ ಎಲ್ಲ ಸಂಸಾರದಲ್ಲಿ ನಾವು ಇರುವುದಕ್ಕೆ ಮುಖ್ಯ ಕಾರಣ ಅಭಿಮಾನ ಆ ತರಹದ ಬಂಧಕ್ಕೆ ಕಾರಣವಾದ ಅಭಿಮಾನ ಏನುಂಟಲ್ಲ ಆ ಅಭಿಮಾನ ವಾಯುದೇವರಿಗೆ ಇಲ್ಲ ಯಾಕೆ ಅಂದರೆ ವಿಲೀನ ಪ್ರಕೃತಯ ಅವರಿಗೆ ಅಪರೋಕ್ಷ ಜ್ಞಾನ ಅತ್ಯಂತ ಸುದೃಢವಾಗಿ ನೂರು ಜನ್ಮಗಳ ಹಿಂದೆ ಆದ ಕಾರಣ ಅವರಿಗೆ ಈ ದೇಹದ ಮೇಲೆ ಅಭಿಮಾನ ಆ ಬಂಧಕವಾದ ಅಭಿಮಾನ ಇಲ್ಲ ದೇವರಿಂದ ದತ್ತವಾದ ಭಗವದ್ ಅಧೀನವಾದ ಸ್ವಾಮಿತ್ವ ಈ ದೇಹದ ಮೇಲೆ ಅವರಿಗೂ ಉಂಟು ಅಭಿಮಾನ ಅಂದರೆ ಏನು ಪರಾಧೀನಂ ಸ್ವಾಮಿತ್ವಂ ಅಭಿಮಾನ ಪರಾಧೀನವಾದ ಸ್ವಾಮಿತ್ವಕ್ಕೆ ಅಭಿಮಾನ ಅಂತಾರೆ ಭಗವದ್ ಅಧೀನವಾದ ಸ್ವಾಮಿತ್ವ ಅವರಿಗೆ ಈ ದೇಹದ ಮೇಲೆ ಉಂಟು ಅದನ್ನು ಹಾಗೇ ತಿಳಿದಿದ್ದಾರೆ ಇದು ಭಗವದ್ ಸ್ವಾಮಿತ್ವ ಅಂತೇ ತಿಳಿದಿದ್ದಾರೆ ಹೀಗಾಗಿ ಅದು ಬಂಧಕ್ಕೆ ಆಗುವುದಿಲ್ಲ ನಮ್ಮ ಹಣೆ ಬರಹ ಏನು ಅಂದರೆ ಭಗವದಾಧೀನ ಸ್ವಾಮಿತ್ವ ನಮಗೂ ಇದೆ ಈ ದೇಹದ ಮೇಲೆ ನಮ್ಮ ಇಚ್ಛೆಗೆ ಬಂದಾಗ ಕೂಡೋದು ಹೇಳೋದು ತಿನ್ನೋದು ನಾವು ಮಾಡೇ ಮಾಡ್ತೇವೆ ಆದರೆ ಇದು ಭಗವದ್ ಅಧೀನ ಸ್ವಾಮಿತ್ವ ಅಂತ ತಿಳಿಯೋದಿಲ್ಲ ಹೀಗಾಗಿ ಬರೀ ಇದು ನನ್ನ ಅಧೀನ ಅಂತ ಮಾತ್ರ ನಾವು ಅಭಿಮಾನ ಮಾಡ್ತೇವಲ್ಲ ಅದು ನಮಗೆ ಬಂಧಕವಾಗ್ತದೆ ವಾಯುದೇವರಿಗೆ ಎಂದೆಂದಿಗೂ ಕೂಡ ಈ ದೇಹಗೆಹಾದಿಗಳ ಮೇಲೆ ಬಂಧಕವಾದ ಅಭಿಮಾನ ಇಲ್ಲ ಭಗವದ್ ಅಧೀನವಾದ ಸ್ವಾಮಿತ್ವವನ್ನು ಭಗವದ್ ಅಧೀನವಾದ ಸ್ವಾಮಿತ್ವವೇ ನಮಗೆ ಉಂಟು ಸ್ವತಂತ್ರ ಸ್ವಾಮಿತ್ವ ಇಲ್ಲ ಹೀಗೇ ತಿಳಿದಿರುತ್ತಾರೆ ಹೀಗಾಗಿ ಅದು ಅಭಿಮಾನವಿಲ್ಲದೆ ಇದ್ದಾಗೇನೇ ಲೆಕ್ಕ ಯಾವಾಗಲೂ ಹಾಗಾದರೆ ಉಳಿದ ದೇವತೆಗಳು ಹೀಗೆ ತಿಳಿಯೋದಿಲ್ಲ ಕಾಣಿಸ್ತದೆ ಅವರೆಲ್ಲ ಅಬದ್ಧ ತಿಳಿದುಬಿಡ್ತಾರೆ ಹಾಗೆ ಒಂದೇ ಸಲಕ್ಕೆ ನಿರ್ಣಯ ಮಾಡಿಕೊಳ್ಬೇಡಿ ಉಳಿದ ದೇವತೆಗಳು ಹೀಗೆ ತಿಳಿಯುತ್ತಾರೆ ಆದರೆ ಅವರಿಗೆ ಇವರಷ್ಟು ಶುದ್ಧ ಅಲ್ಲ ಕದಾಚಿತ್ ದೇವರ ವಿರೋಧಾದಿಗಳನ್ನು ಮಾಡುವ ಪ್ರಸಂಗ ಉಂಟು ರುದ್ರದೇವರ ದೇವರ ಎದುರಿಗೆ ಯುದ್ಧ ಮಾಡುವುದಕ್ಕೆ ನಿಲ್ತಾರೆ ರುದ್ರದೇವರು ದೇವರ ಎದುರಕ್ಕೆ ರಾವಣಾಸುರನ ಸಂದರ್ಭದಲ್ಲಿ ಬಾಣಾಸುರನ ಸಂದರ್ಭದಲ್ಲಿ ಯುದ್ಧ ಮಾಡುವುದಕ್ಕೆ ನಿಲ್ತಾರೆ ಇದರ ಅರ್ಥ ನನ್ನ ದೇಹ ನನ್ನ ಬಲ ನನ್ನ ಶಕ್ತಿ ಇದು ಪೂರ್ಣ ಭಗವದ್ ಅಧೀನ ಅನ್ನುವ ಎಚ್ಚರ ಆ ಕ್ಷಣಕ್ಕೆ ಇದ್ದರೆ ಅವರು ಎತ್ತಾನೇ ಇರಲಿಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೂಡ್ತಿದ್ದರು ಆದರೆ ಅಸುರಾವೇಶದಿಂದ ಆ ಕೆಲವು ಕ್ಷಣಗಳಲ್ಲಿ ಅವರಿಗೆ ಇದು ಭಗವದ್ ಸ್ವಾಮಿತ್ವ ನನಗಿದೆ ಈ ಬಲ ಈ ದೇಹದ ಮೇಲೆ ನಿಜವಾದ ಸ್ವಾಮಿತ್ವ ನನಗಿಲ್ಲೇ ಇಲ್ಲ ಯುದ್ಧಕ್ಕೆ ನಿಂತರೆ ನನ್ನ ಗತಿಯೇನು ನಾನು ಈ ದೇವರ ವಿರೋಧ ಮಾಡಬಾರದು ಅಂತನ್ನುವ ಪ್ರಜ್ಞೆ ಕೆಲವು ಕ್ಷಣ ಬರಲಿಲ್ಲಲ್ಲ ಹಾಗಾದರೆ ಅದು ಬಂಧಕವಾದ ಅಭಿಮಾನ ತತ್ಕಾಲದಲ್ಲಿ ಮತ್ತೆ ಹೋಯಿತು ಅಂತ ಇಟ್ಕೊಳ್ಳಿ ಆದರೆ ವಾಯುದೇವರಿಗೆ ಅಂಥದ್ದು ಎಂದೆಂದಿಗೂ ಇಲ್ಲ ಹೀಗಾಗಿ ವಾಯುದೇವರು ಎಂದೆಂದಿಗೂ ದೇಹದ ಮೇಲೆ ದುರಭಿಮಾನವನ್ನು ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಸ್ಪಷ್ಟ ಭಾಷೆಯಲ್ಲಿ ಹೇಳಬೇಕು ಅಂದರೆ ದುರಭಿಮಾನ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅವರಿಗೆ ಅಶರೀರಿ ಅಂತ ಕರಿ ಶರೀರ ಇದೆ ದುರಭಿಮಾನ ಇಲ್ಲ ಬಂಧಕ ಅಭಿಮಾನ ಇಲ್ಲ ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರ್ಯಪ್ಯ ಶರೀರವಾನ್ ಇನ್ನು ಬ್ರಹ್ಮದೇವರಿಗೆ ಇಚ್ಛೆಯೇ ಇಲ್ಲವೇ ನಿಷ್ಕಾಮರು ಅಂತ ಅನ್ನೋದು ಹೇಗೆ ಬಹಿರರ್ಥಾಪೇಕ್ಷೆ ಇದ್ದವರು ಉಳಿದವರಲ್ಲ ಬ್ರಹ್ಮದೇವರಿಗೆ ಬಹಿರರ್ಥಾಪೇಕ್ಷೆ ಇದೆಯೋ ಇಲ್ಲವೋ ಇದೆ ಆದರೆ ಮೇಲೆ ಹೇಳಿದ ಪಾರಿಭಾಷಿಕವಾದ ಬಹಿರರ್ಥ ಅಂತೇನಿದೆ ಅದರ ಅಪೇಕ್ಷೆ ಅವರಿಗಿಲ್ಲ ಬಹಿರರ್ಥ ಅನ್ನೋದಕ್ಕೆ ಒಟ್ಟು ಹೊರಗಿನ ವಸ್ತುಗಳು ಅಂತ ಅರ್ಥ ಮಾಡಿಲ್ಲ ನಾವು ಪರಮಸುಖ ಸಾಧನಾದ ಅನ್ಯ ಅರ್ಥ ಬಹಿರರ್ಥ ಅಂದಿದ್ದೇವೆ ಅವರಿಗೆ ಅದಿಲ್ವೇ ಇಲ್ಲ ನಿತ್ಯಾನಂದೋಪಯೋಗ್ಯನ್ಯ ಕಾಮಸ್ ಉಜ್ಜಿತಿ ಸದಾ ಬಹಿರರ್ಥ ವಿರ್ಮುಕ್ತ ನಿತ್ಯಾನಂದ ಮೋಕ್ಷ ಅಥವಾ ನಿತ್ಯಾನಂದ ನಿತ್ ನಿತ್ಯಾನಂದೋಪಯೋಗಿ ಮೋಕ್ಷಕ್ಕೆ ಉಪಯೋಗಿಯಾದ ಜ್ಞಾನಭಕ್ತಿ ವೈರಾಗ್ಯಗಳು ಅಥವಾ ನಿತ್ಯಾನಂದೋಪಯೋಗಿಯಾದವನು ಅಂದರೆ ಪ್ರಸನ್ನನಾದ ಭಗವಂತನೇ ಪ್ರಧಾನ ಸಾಧನ ಆ ನಿತ್ಯಾನಂದೋಪಯೋಗಿಯಾದ ವಿಷ್ಣು ಅಥವಾ ಜ್ಞಾನಭಕ್ತಿ ವೈರಾಗ್ಯಗಳೇನಿವೆ ಅಮುಖ್ಯ ಸಾಧನಗಳು ಇವುಗಳನ್ನು ಬಿಟ್ಟು ಇನ್ಯಾವ ವಸ್ತುಗಳ ಕಾಮವೂ ಅವರಿಗಿಲ್ಲ ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣುರಪಿಕ್ವಚಿತ ನಾಕಾಂಕ್ಷ್ ಅನ್ನುವ ತತ್ವವನ್ನು ಇಟ್ಟುಕೊಂಡವರು ಹೀಗಾಗಿ ವಿಷ್ಣು ಹಾಗೂ ವಿಷ್ಣುವಿನ ಜ್ಞಾನ ಭಕ್ತಿ ಅವನ ತೃಪ್ತಿ ಇವುಗಳನ್ನೇ ಅಪೇಕ್ಷೆ ಆ ವಾಯುದೇವರಿಗೆ ಬ್ರಹ್ಮದೇವರಿಗೆ ಇದನ್ನು ಬಿಟ್ಟು ಬೇರೆ ಯಾವ ಅಪೇಕ್ಷೆ ಇಲ್ಲದೇ ಇರೋಣದರಿಂದ ಬಹಿರರ್ಥ ವಿನಿರ್ಮುಕ್ತ ಅಂತ ಅವರನ್ನು ಕರಿತೇವೆ ಅವರು ಬಹಿರರ್ಥ ಭಾವರಲ್ಲ ಭಾವ ಅಂದರೆ ಇಚ್ಛೆ ಬಹಿರರ್ಥ ಭಾವರು ಬಹಿರರ್ಥದ ಅಪೇಕ್ಷೆ ಇದ್ದವರಲ್ಲ ಕಿಂತು ಬಹಿರರ್ಥ ವಿನಿರ್ಮುಕ್ತರು ಅಂತ ಆ ಬ್ರಹ್ಮರು ವಾಯುದೇವರು ಸರಸ್ವತಿ ಭಾರತೀಯರನ್ನು ನಾವು ಕರೆಯೋದು ಮತ್ತು ಇಷ್ಟೆಲ್ಲ ಇದ್ದರೂ ಕೂಡ ಅವರನ್ನು ಬಹಿರರ್ಥ ಭಾವ ತನುಭೃತ ಅನ್ನುವ ಸಾಲಿನೊಳಗೆ ಸೇರಿಸಿಬಿಟ್ಟಿದ್ದೀರಲ್ಲ ಮತ್ತೆ ಅಂದರೆ ಸುಮ್ಮನೆ ತಥಾಪಿ ತನು ಧಾರಣಾತ ಶರೀರದ ಮೇಲೆ ಅಭಿಮಾನ ಇಲ್ಲ ಅವರು ಆ ಶರೀರರು ಆದರೂ ಜಡ ಶರೀರ ಇದ್ದದ್ದಂತೂ ನಿಜ ಅಲ್ಲ ಅವರಿಗೆ ಅಭಿಮಾನ ಇರಲಿ ಇಲ್ಲದೇ ಇರಲಿ ದೇವರಿಗೆ ಜಡ ಶರೀರ ಇಲ್ಲವೇ ಇಲ್ಲ ಇವರಿಗೆ ಜಡ ಶರೀರ ಉಂಟು ಅನ್ನೋ ಅರ್ಥದಲ್ಲಿ ಅವರನ್ನು ತನುಭೃತ ಅಂತ ಕರೆದದ್ದು ಆದ್ದರಿಂದಲೇ ಬಹಿರಾರ್ಥಾಪೇಕ್ಷೆ ಇದೆ ಅಂತೂ ವ್ಯವಹಾರ ಮಾಡ್ತೇವೆ ತನುಧಾರಣ ಮಾಡಿದ್ದರಿಂದಲೇ ಅವರಿಗೂ ಬಾಹ್ಯ ಉಳದೆಲ್ಲ ತನುಧಾರಣ ಮಾಡಿದ ವ್ಯಕ್ತಿಗಳಂತೆ ಬಾಹ್ಯ ಅಪೇಕ್ಷೆ ಇದೆ ಅಂತ ವ್ಯವಹಾರ ಮಾತ್ರ ನಿಜವಾಗಿ ಅವರಿಗೆ ಬಾಹ್ಯ ಅಪೇಕ್ಷೆ ಇಲ್ಲವೇ ಇಲ್ಲ ಅಮೂಢ ಮೂಢ ಇತಿವತ್ತು ಇದನ್ನೆಲ್ಲ ಅಮೂಢರಾದರೂ ಮೂಢರಂತೆ ವ್ಯವಹಾರ ತನುಬೃತ್ ಅಲ್ಲದಿದ್ದರೂ ತನುಬೃತ್ತಂತೆ ಅಂದರೆ ಈ ಅರ್ಥದಲ್ಲಿ ತನುಬೃತ್ ಅಭಿಮಾನ ಇಲ್ಲದೇ ಇದ್ದರಿಂದ ತನು ಬೃತ್ತಲ್ಲ ಆದರೂ ದೇಹ ಇರೋ ಮಾತ್ರದಿಂದ ತನು ಬಹಿರರ್ಥ ವಿನಿರ್ಮುಕ್ತರೆ ಆದರೂ ದೇಹ ಧಾರಣ ಮಾಡಿದ ಉಳದವರಿಗೆ ಸದೃಶರಾಗಿ ತೋರ್ತಾರೆ ಎನ್ನುವುದಕ್ಕೆ ಇವರೂ ಬಹಿರಥ ಅಪೇಕ್ಷೆ ಇದ್ದವರು ಅಂತನ್ನುವ ಹಾಗೆ ವ್ಯವಹಾರ ಹೊರತು ನಿಜವಾಗಿ ಕೇಳಿದರೆ ವಾಯುದೇವರಿಗೆ ಬಹಿರರ್ಥಾಪೇಕ್ಷೆ ಇಲ್ಲ ಅವರು ಶರೀರಾಭಿಮಾನ ರಹಿತರಾದದ್ದರಿಂದ ಅಶರೀರರು ಅಂತೇ ಉತ್ತರ ಹಾಗಾದರೆ ಬ್ರಹ್ಮದಯ ತನುಭೃತಃ ಬಹಿರರ್ಥಭಾವ ಅಂತ ಅಂದದ್ದು ಹೇಗೆ ಅದಕ್ಕೆ ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ಇದು ಅತದ್ಗುಣ ಸಂವಿಜ್ಞಾನ ಬಹುರೀಹಿ ಬ್ರಹ್ಮದೇವರನ್ನು ಬಿಟ್ಟು ಇನ್ನುಳಿದವರು ರುದ್ರಾದಿಗಳೇನಿದ್ದಾರೆ ಅವರೆಲ್ಲ ತನುಭೃತ ಶರೀರದ ಮೇಲೆ ಅಭಿಮಾನ ಇದ್ದವರೇ ಅವರೆಲ್ಲ ಬಹಿರರ್ಥಾಪೇಕ್ಷೆಯನ್ನು ಕದಾಚಿತ್ ಮಾಡುವವರೇ ಮೋಕ್ಷೋಪಯೋಗಿಯಾದ ಪದಾರ್ಥಗಳ ಕಾಮನೆಯಲ್ಲದೆ ಕಿಂಚಿತ್ ಬಾಹ್ಯ ಪದಾರ್ಥಗಳ ಅಪೇಕ್ಷೆಯನ್ನು ಮಾಡುವವರೆ ಇನ್ನೆಲ್ಲ ದೇವತೆಗಳು ಬ್ರಹ್ಮವಾಯು ಸರಸ್ವತಿ ಭಾರತೀಯರನ್ನು ಬಿಟ್ಟು ಲಕ್ಷ್ಮೀದೇವಿ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಅವಳು ನಿತ್ಯ ಮುಕ್ತಳು ವಿಷಯ ಜೀವರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಬ್ರಹ್ಮವಾಯು ಸರಸ್ವತಿ ಭಾರತೀಯರನ್ನು ಬಿಟ್ಟು ಇನ್ನುಳಿದವರೆಲ್ಲರೂ ಕೂಡ ಶರೀರಾಭಿಮಾನ ಇದ್ದವರೇ ಕದಾಚಿತ್ ಮೋಕ್ಷೋಪಯೋಗಿಯಾದ ಪದಾರ್ಥಗಳನ್ನು ಬಿಟ್ಟು ಇತರ ಪದಾರ್ಥಗಳ ಅಪೇಕ್ಷೆಯನ್ನು ಮಾಡುವವರೇ ರುದ್ರಾದಯ ಅಂತ ತಾತ್ಪರ್ಯ ಬ್ರಹ್ಮದಯ ಅನ್ನೋದಕ್ಕೆ ಬ್ರಹ್ಮದೇವರನ್ನು ಸೇರಿಸಿಕೊಂಡಲ್ಲ ಬ್ರಹ್ಮದೇವರೇ ಯಾರಿಗೆ ಆದಿ ಅಂಥವರು ಮುಂದಿನವರಲ್ಲ ರುದ್ರಾದಿಗಳು ಅವರಿಗೆ ಸಂಬಂಧಪಟ್ಟು ಅದನ್ನೇ ಆಚಾರ್ಯರು ವಿವರಣೆ ಮಾಡುತ್ತಾರೆ ರುದ್ರಾದ್ಯ ತನ್ವಭಿಮಾನಾತ್ ಬಹಿರರ್ಥಯುಜಸ್ತಥ ದೇಹದ ಮೇಲೆ ಅಭಿಮಾನ ಇದ್ದದ್ದರಿಂದ ಅವರಿಗೆ ತನುಭತ್ ಎಂಬುದಾಗಿಯೂ ಕರೀತಾರೆ ಮಹ್ಯ ಪದಾರ್ಥಗಳ ಅಪೇಕ್ಷೆ ಇದ್ದದ್ದರಿಂದ ಅವರನ್ನ ಬಹಿರರ್ಥ ಭಾವರು ಅಂತೂ ಕರೆಯೋದು ಭಾವ ಅಂದರೆ ಅಪೇಕ್ಷೆ ಇದು ತನುಭತ್ ಮತ್ತು ಬಹಿರರ್ಥ ಭಾವ ಈ ಎರಡು ವಿಶೇಷಣಗಳಿಗೆ ಸಂಬಂಧಪಟ್ಟಂತೆ ಬ್ರಹ್ಮಾದಯ ಅನ್ನುವುದಕ್ಕೆ ರುದ್ರಾದಯ ಅಂತ ಅರ್ಥ ಇನ್ನು ಸರ್ವೇ ವಿಮೋಹಿತ ಧಿಯ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ ಆ ವಿಶೇಷಣದ ಬಗ್ಗೆ ಆಲೋಚನೆ ಮಾಡಿದರೆ ಎರಡೂ ಅಭಿಪ್ರಾಯವನ್ನು ಇಟ್ಟುಕೊಳ್ಳಬಹುದು ಮೋಹ ಅನ್ನುವುದಕ್ಕೆ ವಿಪರೀತ ಜ್ಞಾನ ತಪ್ಪು ತಿಳುವಳಿಕೆ ಅಂತ ಅರ್ಥ ಇಟ್ಟುಕೊಂಡ್ರೆ ಬ್ರಹ್ಮದೇವರಿಗೆ ತಪ್ಪು ತಿಳುವಳಿಕೆ ಎಂದೆಂದೆಂದೆಂದಿಗೂ ಇಲ್ಲ ಇಲ್ಲ ಇಲ್ಲ ಹೀಗಾಗಿ ಅಲ್ಲಿಯೂ ಬ್ರಹ್ಮಾದಯ ಅನ್ನುವುದಕ್ಕೆ ರುದ್ರಾದಯ ಅಂತೇ ಅರ್ಥ ಸರ್ವೇ ವಿಮೋಹಿತಧೇಯ ಅನ್ನೋದಕ್ಕೆ ಆದರೆ ಮೋಹ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ತಪ್ಪು ತಿಳುವಳಿಕೆ ಅಂತನ್ನೋ ಅರ್ಥ ಇದ್ದರೆ ಬ್ರಹ್ಮದೇವರನ್ನು ದೂರಿಟ್ಬಿಡ್ಬೇಕು ಆವಾಗ ರುದ್ರಾದಯ ಅಂತಿಷ್ಟೇ ತೆಗೆದುಕೊಳ್ಳೋದು ಬ್ರಹ್ಮ ಅಂದರೆ ಎಲ್ಲರನ್ನೂ ತೊಗೊಳ್ಳಿ ಬ್ರಹ್ಮವಾಯು ಸರಸ್ವತಿ ಭಾರತಿ ಮೋಹಶಬ್ದಕ್ಕೆ ಜ್ಞಾನದ ಅಭಾವ ಅಂತಿಷ್ಟೇ ಅರ್ಥ ಇಟ್ಟುಕೊಳ್ಳೋದಾದರೆ ಬ್ರಹ್ಮದಯ ಅನ್ನೋದಕ್ಕೆ ಬ್ರಹ್ಮದೇವರನ್ನು ಸೇರಿಸಿಕೊಂಡು ನಾವು ತೆಗೆದುಕೊಳ್ಳಬಹುದು ಆವಾಗ ಬ್ರಹ್ಮದೇವರಿಗೂ ಜ್ಞಾನದ ಅಭಾವ ಉಂಟೆ ಉಂಟು ಜ್ಞಾನದ ಅಭಾವ ಅಂದರೆ ಹಾಗಾದರೆ ಲಕ್ಷ್ಮೀದೇವಿಗೂ ಇದೆ ಜ್ಞಾನಾಭಾವಸ್ತು ಸರ್ವಸ ತತ್ವಸಂಖ್ಯಾನ ಟೀಕೆ ಹೀಗಾಗಿ ಲಕ್ಷ್ಮೀದೇವಿಗೂ ಮೋಹ ಇದೆ ಆ ಅರ್ಥದಲ್ಲಿ ಇಲ್ಲಿ ಮೋಹ ಅಲ್ಲ ಮೋಹ ಅನ್ನುವ ಶಬ್ದಕ್ಕೆ ಒಂದು ಪಾರಿಭಾಷಿಕ ಅರ್ಥವನ್ನು ಮಾಡುತ್ತಾರೆ ಒಟ್ಟಾರೆ ಯಾವುದೋ ಒಂದು ಜ್ಞಾನದ ಅಭಾವ ಅದು ಜ್ಞಾನಭಾವ ಅಂತ ಹೀಗಲ್ಲ ಅಪರೋಕ್ಷ ಜ್ಞಾನದ ಅಭಾವ ಮೋಕ್ಷಕ್ಕೆ ಸಾಧನವಾದ ಅಪರೋಕ್ಷ ಜ್ಞಾನದ ಅಭಾವ ಇದು ಮೋಹ ಅವಳು ನಿತ್ಯ ಮುಕ್ತಳು ಅಂದಮೇಲೆ ಮೋಕ್ಷ ಸಾಧನವಾದ ಅಪರೋಕ್ಷ ಜ್ಞಾನ ಲಕ್ಷ್ಮೀದೇವಿಗೆ ಇಲ್ಲ ಅಂತನ್ನುವಂತಿಲ್ಲ ಹೀಗಾಗಿ ಲಕ್ಷ್ಮೀದೇವಿಗೆ ಅನಾದಿಕಾಲದಿಂದಲೂ ಮೋಕ್ಷಸಾಧನ ಅಪರೋಕ್ಷ ಜ್ಞಾನ ಇದೆ ಮೋಕ್ಷವೂ ಇದೆ ನಿತ್ಯ ಮುಕ್ತಳವು ಅವಳನ್ನು ಬಿಟ್ಟುಬಿಡಿ ನಮಸ್ಕಾರ ಮಾಡಿ ಇನ್ನು ಬ್ರಹ್ಮದೇವರಿಗೆ ಮಾತ್ರ ಅನಾದಿಕಾಲದಿಂದ ಮೋಕ್ಷ ಸಾಧನವಾದ ಅಪರೋಕ್ಷ ಜ್ಞಾನ ಬ್ರಹ್ಮದೇವರಿಗೆ ಇಲ್ಲ ಅದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ಹೀಗಾಗಿ ಬ್ರಹ್ಮದೇವರಿಗೂ ಕೂಡ ಮೋಹ ಇದೆ ಅಂತ ಕರೆಯೋದು ಈಗ ನೋಡ್ರಿ ಮಡಿ ಮೈಲಿಗೆ ವಿಚಾರ ನೀವೆಲ್ಲ ನೋಡ್ತಾ ಇರ್ತೀರಿ ಅವರವರ ಪಾರಿ ಪರಿಭಾಷೆಗಳು ಬೇರೆ ಬೇರೆ ಆಗತ್ತೆ ಕೆಲವರು ಒಂದು ಎದ್ದು ಸ್ನಾನ ಮಾಡಿ ಒಂದು ಸಲ ಬಟ್ಟೆ ಉಟ್ಕೊಂಡ್ಬಿಟ್ರು ಅಂದರೆ ಮುಗಿದೋಯ್ತು ಮಡಿನೇ ಮುಂದೆ ಏನು ಬೇಕಾದ ಮುಟ್ಲಿ ಯಾರು ಬೇಕಾದವರು ತಲೆ ಮೇಲೆ ಕೂಡಲಿ ಏನಾದರೂ ಮಡಿನೇ ಸ್ನಾನ ಆಯಿತು ಮಡಿ ಅಲ್ಲ ಸ್ನಾನ ಆಗದೇ ಇದ್ದವರಿಗಿಂತಲೂ ಸ್ನಾನ ಮಾಡಿದವರು ಮಡಿನಿ ಅಲ್ಲ ಅನ್ನೋದು ಹೇಗೆ ಮಡಿನಿ ಯಾಕಂದರೆ ಅವ್ರು ಅಷ್ಟೇ ಪರಿಭಾಷೆ ಇಟ್ಕೊಂಡಿದ್ದಾರೆ ಮಡಿ ಅನ್ನೋದಕ್ಕೆ ಮುಗಿದು ಹೋಯ್ತು ಅವರು ಎಲ್ಲಿಯೋ ಒಂದು ಕಡೆಗೆ ಬಟ್ಟೆಯನ್ನು ತುಳಿದ್ರು ಕೂದಲ ತುಳಿದ್ರು ಪ್ಲಾಸ್ಟಿಕ್ ಮುಟ್ಟಿದ್ದರು ಹೇ ಮೈಲಿಗಾಯಿತು ಅಂದರೆ ಎಲ್ಲಿ ಮೈಲಿಗಾಯ್ತು ನಾನು ಮೈಲಿಗಾಗೇ ಇಲ್ಲ ಅಂತಾರೆ ಅವರು ಅಂದರೆ ಅವ್ರಿಗೆ ಯಾರೂ ಮೈಲಿಗೆ ಅನ್ನೋದೇ ಇಲ್ಲ ಯಾಕೆಂದರೆ ಅವರು ಅಷ್ಟೇ ಪರಿಭಾಷೆ ಇಟ್ಕೊಂಡಿದ್ದಾರೆ ಬರಬೇಕು ಹೋಮಗೆ ಬನ್ನಿ ಕೂಡಿ ಓ ಬರ್ತೇನೆ ಮಡಿ ಇದ್ದೀರ ಯಸ್ ಮಡಿ ಇದ್ದೀರ ಕಾರಿನಿಂದ ಬಂದು ಹಂಗೆ ಬಂದಿರ್ತಾನೆ ಮಡಿ ಇದ್ದೀನಿ ಅಂತಾನೆ ಯಾಕೆಂದರೆ ಅವನ ಮಡಿ ಅನ್ನೋ ಪರಿಭಾಷೆಯೇ ಅಷ್ಟಿದೆ ಅವನಿಗೆ ಮೈಲಿಗೆ ಅನ್ನೋ ಹಾಗಿಲ್ಲ ನೀವು ನಾನು ಬೈತಾ ಇಲ್ಲ ಯಾರನ್ನು ನೀವು ಮೈಲಿಗೆ ಅನ್ನೋ ಹಾಗಿಲ್ಲ ಯಾಕೆಂದರೆ ಮಡಿ ಅಂದರೆ ಬಣ್ಣದ ಬಟ್ಟೆ ಇದೆ ಸ್ನಾನ ಮಾಡಿದ್ದೇನೆ ಮಡಿ ಮುಗಿದು ಇನ್ನು ಕೆಲವರು ಸ್ವಲ್ಪ ಶುಚಿರ್ಭೂತರಾದವರು ಬಹಳ ಭಯಂಕರ ಇರ್ತಾರೆ ಅವರು ಅಂಥವರು ಸ್ನಾನ ಮಾಡಿ ಒದ್ದಿ ಉಟ್ಕೊಂಡು ಒಣಗ ಹಾಕಿದ್ದನ್ನು ಮಾತ್ರ ಉಟ್ಕೊಂಡು ಆಗ ಮಾತ್ರ ಮಡಿ ಸ್ವಲ್ಪ ಏನಾದರೂ ತಾಕಿದರೆ ಮತ್ತೆ ಸ್ನಾನಕ್ಕೆ ಹೋಗ್ತಾರೆ ಮೈಲ್ಗೆ ಆಯಿತು ಅಂತಾರೆ ಇವನು ಮೈಲಿ ಅನ್ನೋದೇ ಇಲ್ಲ ಮಹಾರಾಜ ಎಲ್ಲ ಇವನು ಮೈಲಿಗಿನೇ ಅನ್ನೋದಿಲ್ಲ ಇನ್ನು ಕೆಲವರಿದ್ದಾರೆ ಅವರು ನಾನಾ ತರಹದ ನಿಯಮಗಳನ್ನು ಇಟ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳನ್ನು ನೋಡಿದರೂ ಮೈಲಿಗೆ ಅಂತಾರೆ ಅವರು ದೂರದಲ್ಲಿ ಕೂತಲ್ಲೇನೆ ಯಾರೋ ಕಾಣಿಸಿದ್ರು ಅಂದರೆ ಸ್ನಾನ ಮಾಡ್ತಾರೆ ತಾವ್ಯಾರು ನೋಡಬಾರ್ದು ಅಂತ ಇಟ್ಕೊಂಡಿರ್ತಾರೆ ಅಂಥವ್ರನ್ನ ತಾವು ಯಾರನ್ನ ಅಂದರೆ ಶಾಸ್ತ್ರ ಯಾರನ್ನು ನೋಡಬಾರ್ದು ಮಡಿ ಇದ್ದಾಗ ಅಂತ ಹೇಳಿದೆ ಎಂಥವರ ದರ್ಶನ ಸಂಭಾಷಣಾದಿಗಳನ್ನು ಮಾಡಬಾರ್ದು ಅಂತ ಅಂಥವ್ರನ್ನ ನೋಡಿದರೆ ಅವ್ರ ಮಾತು ಕೇಳಿಸಿದರೆ ಸ್ನಾನಕ್ಕೆ ಹೋಗ್ತಾ ನೀವು ಹಾಗಾದರೆ ಇವನಿಗೆ ಯಾರದೋ ಧ್ವನಿ ಕಿವಿಗೆ ಬಿತ್ತು ಅಂದರೆ ಆಚಾರ್ಯ ನಿಮಗೆ ಮೈಲಿಗಾಯಿತು ಸ್ವಾಮಿಗಳೇ ನಿಮ್ಗೆ ಮೈಲಿಗಾಯಿತು ಅಂದ್ಬಿಡ್ತಾರೆ ನನಗೆ ಹಾಕೋ ಮೈಲಿಗಾಯ್ತು ಕೂತಲ್ಲೇ ಕೂತೀನಿ ನಾನು ಎಲ್ಲಿಯೂ ಮುಟ್ಟಿಲ್ಲ ಅಂದರೆ ಇಲ್ಲ ಅವ್ರ ಧ್ವನಿ ಕೇಳಿಸ್ತೀನಿ ನಿಮಗೆ ಅಂತ ಓ ಹಾಗಾದರೆ ದೊಡ್ಡವರಿಗೆ ಸಣ್ಣದೇನಾದರೂ ಮೈಲಿಗೆ ಆಗಿಬಿಡ್ತದೆ ಈ ಸಣ್ಣವರು ಎಲ್ಲಿ ಹೊರಳಾಡಿದರೂ ಮೈಲಿಗಿನೇ ಇರೋದಿಲ್ಲ ಇವರು ಯಾಕೆಂದರೆ ಅವರವರ ಪರಿಭಾಷೆ ಬೇರೆ ಆಗ್ತಾ ಹೋಗ್ತದೆ ಹಾಗೆ ಬ್ರಹ್ಮದೇವರಿಗೆ ಇವತ್ತಲ್ಲ ನಿನ್ನೆ ಅಲ್ಲ ಮೊನ್ನೆ ಅಲ್ಲ ಅನಾದಿ ಕಾಲದಿಂದ ಪರಿಶುದ್ಧವಾದ ಜ್ಞಾನ ಇದೆ ಒಂದು ದಿನ ಮಿಥ್ಯಾಜ್ಞಾನ ಅವರಿಗೆ ಬಂದಿಲ್ಲ ತಿಳ್ಕೊಡ್ರಿ ನಮ್ಮ ಗುರುಗಳ ನಮ್ಮ ಶ್ರೀಮದಾಚಾರ್ಯರ ಶುದ್ಧಿ ಎಷ್ಟು ಅದ್ಭುತವಾದದ್ದು ಅಂತ ಇವತ್ತಲ್ಲ ನಿನ್ನೆ ಅಲ್ಲ ಅನಾದಿ ಕಾಲದಿಂದ ಅವರು ರುಜುಪದ ಅರ್ಥಾತ್ ಈ ನೂರು ಜನ್ಮ ಅಲ್ಲ ಅನಾದಿ ಕಾಲದಿಂದ ಪರಿಶುದ್ಧವಾದ ಜ್ಞಾನ ಇದೆ ಎಂದೆಂದೆಂದೆಂದಿಗೂ ಮಿಥ್ಯಾಜ್ಞಾನ ಇಲ್ಲ ಇಷ್ಟಿದ್ರೆ ಮಹಾರಾಯರಿಗೆ ಮೋಹ ಇದೆ ಅಂತಂತಾರೆ ಮತ್ತೆ ದೊಡ್ಡವರಿಗೆ ಮೈಲಿಗೆ ಅಂದಾಗಿದ್ದು ಯಾಕೆ ಅಂದರೆ ಅವರಿಗೆ ಮೋಕ್ಷ ಸಾಧನವಾದ ಅಪರೋಕ್ಷ ಜ್ಞಾನ ನೂರು ಜನ್ಮಗಳ ಹಿಂದೆ ಈಗಲ್ಲ ನೂರು ಜನ್ಮಗಳ ಹಿಂದೆ ಇರಲಿಲ್ಲ ಅದಕ್ಕಾಗಿ ಅವರಿಗೆ ಮೋಹ ಇದೆ ಅಂತ ಕರೆಯೋದಷ್ಟೆ ಪರೋಕ್ಷ ಜ್ಞಾನ ಪರಿಪೂರ್ಣವಾಗಿದೆ ಅನಾದಿ ಕಾಲದಿಂದ ಇದೆ ತಪ್ಪು ತಿಳುವಳಿಕೆ ಇಲ್ಲವೇ ಇಲ್ಲ ಅಪರೋಕ್ಷ ಜ್ಞಾನವು ಈ ಜನ್ಮದಲ್ಲಿದೆ ನೂರು ವರ್ಷ ಇದರ ಹಿಂದೆ ಅದರ ಹಿಂದೆ ಅದರ ಹಿಂದೆ ನೂರು ಜನ್ಮಗಳಿಂದ ಅಪರೋಕ್ಷ ಜ್ಞಾನ ಇದೆ ಅಂದರೆ ಬ್ರಹ್ಮಮಾನದಿಂದ ಹತ್ತು ಸಾವಿರ ವರ್ಷ ಆಯಿತು ವಾಯುದೇವರಿಗೆ ತೊಂಬತ್ತೊಂಬತ್ತು ಸಾವಿರ ಅಂತ ಒಂಬತ್ತು ಸಾವಿರ ಅಂತನ್ರಿ ಬ್ರಹ್ಮಮಾನದಿಂದ ಹತ್ತು ವರ್ಷಗಳಿಂದ ಅವರಿಗೆ ಅಪರೋಕ್ಷ ಜ್ಞಾನ ಇದೆ ಇಷ್ಟಿದ್ರೂ ಕೂಡ ಅದರ ಹಿಂದೆ ಅಪರೋಕ್ಷ ಜ್ಞಾನ ಇಲ್ಲ ಅಂತೂ ನಿಮಗೂ ಮೋಕ್ಷ ಸಾಧನವಾದ ಅಪರೋಕ್ಷ ಜ್ಞಾನ ಹತ್ತು ವರ್ಷಗಳ ಹಿಂದೆ ನಮ್ಮ ಹತ್ತು ಅಲ್ಲ ಬ್ರಹ್ಮಮಾನದಿಂದ ಹತ್ತು ವರ್ಷಗಳ ಹಿಂದೆ ಅಂದರೆ ನೂರು ಜನ್ಮಗಳ ಹಿಂದೆ ನಿಮಗಿರಲಿಲ್ಲ ಆದ್ದರಿಂದ ಮೋಹ ಇದೆ ಅಂತ ಕರೆಯೋದು ಅಷ್ಟೆ ಎಷ್ಟು ಆ ಮೋಹ ಶಬ್ದದ ಅರ್ಥ ಸಣ್ಣದಾಗಿದೆ ಅರ್ಥ ಮಾಡಿಕೊಳ್ಳಿ ಅದನ ಶ್ರೀಮದಾಚಾರ್ಯರು ಹೇಳ್ತಾರೆ ಸರ್ವಂ ಬ್ರಹ್ಮಪದವೀ ಯೋಗ್ಯಾಂ ಪೂರ್ವಮೇವ ತು ಅಭಾವಸ್ತು ಅಪರೋಕ್ಷಸ್ಯ ಮೋಹೋ ಜ್ಞಾನಸ ಭಣ್ಯತೆ ಅಪರೋಕ್ಷಸ್ಯ ಜ್ಞಾನಸ ಪೂರ್ವಂ ಅಭಾವ ಪೂರ್ವಮೇವ ಇದಾನೀಮಲ್ಲ ಈಗಿದೆ ಅಪರೋಕ್ಷ ಜ್ಞಾನ ಅವರಿಗೆ ಹಿಂದೆ ಅಪರೋಕ್ಷ ಜ್ಞಾನ ಇರಲಿಲ್ಲ ಅನ್ನುವುದಕ್ಕೋಸ್ಕರ ಅವರನ್ನು ಮೋಹಿತ ಅಂತ ಕರಿತಾ ಇದ್ದಾರೆ ಅವರಿಗೆ ಮೋಹ ಇದೆ ಅಂತ ಹೇಳಿ ಇದರ ಅರ್ಥ ಎಲ್ಲರಿಗೂ ಆಗಿದೆಯಲ್ಲ ಅನಾದಿ ಕಾ ಅದರ ಇನ್ನೂ ಮುಂದೆ ಬರೋದಿದೆ ಮತ್ತೆ ಅನಾದಿ ಕಾಲದಿಂದಲೂ ವಾಯುದೇವರಿಗೆ ಜ್ಞಾನ ಯಥಾರ್ಥವಾದದ್ದೇ ಇದೆ ಜ್ಞಾನ ಪರಿಪೂರ್ಣವಾದದ್ದೇ ಇದೆ ಆದರೆ ಜ್ಞಾನ ಭಗವಂತನ ಸಾಕ್ಷಾತ್ಕಾರ ಮಾತ್ರ ಮೋಕ್ಷಸಾಧನವಾದ ಅಪರೋಕ್ಷಜ್ಞಾನ ಅವರಿಗೆ ನೂರು ಜನ್ಮಗಳ ಹಿಂದೆ ಬಂತು ಅಂದಿನಿಂದ ಅತ್ಯುತ್ತಮವಾದ ಸಾಧನೆಯನ್ನು ಮೊದಲಿನಿಂದಲೂ ಮಾಡ್ತಾ ಇದ್ದವರು ಇನ್ನೂ ವಿಶೇಷವಾಗಿ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಆ ಜ್ಞಾನದಲ್ಲಿ ಅಭಿವೃದ್ಧಿಯಾಗ್ತಾ ಹೋಗ್ತಾ ಇದೆ ಮತ್ತು ಅವತ್ತಿದ್ದಷ್ಟೇ ಇವತ್ತಿಲ್ಲ ಕ್ಷಣ ಕ್ಷಣದಲ್ಲಿ ಅವರ ಜ್ಞಾನಭಕ್ತಿ ವೈರಾಗ್ಯಗಳಲ್ಲಿ ಅಭಿವೃದ್ಧಿ ಇದೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಪ್ರತಿ ಕ್ಷಣದಲ್ಲಿ ಅವರ ಜ್ಞಾನಭಕ್ತಿಗಳ ವೃದ್ಧಿ ಇದೆ ಆ ಮುಕ್ತೇಹೇ ವರ್ಧಮಾನಂ ಇಷ್ಟಿದ್ದರೂ ಕೂಡ ಅದಕ್ಕೂ ಮೊದಲು ಅಪರೋಕ್ಷ ಜ್ಞಾನ ಅವರಿಗಿರಲಿಲ್ಲ ಅನ್ನುವುದು ಮಾತ್ರ ಈ ಮಾತಿಗೆ ಅರ್ಥ ಬ್ರಹ್ಮಣಸ್ವಂಶರೂಪೇಶು ಭಾರತಿಯ ಜ್ಞಾನವರ್ಜನಂ ಬ್ರಹ್ಮಗಾಯತ್ರಿ ಭಾವೇತು ನಾಂಶ ಅವತರಣಂ ಕುಚಿತ್ ಇನ್ನೊಂದು ಇದು ಒಂದರ್ಥ ಅವರಿಗೆ ಮೋಹ ಇತ್ತು ಅಂತನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ ಅವರಿಗೆ ಮೋಹ ಇದೆ ಅಂದರೆ ಮೂಲ ರೂಪದಲ್ಲಿ ಬ್ರಹ್ಮದೇವರಿಗಾಗಲಿ ವಾಯುದೇವರಿಗಾಗಲಿ ಸರಸ್ವತಿ ಭಾರತೀಯರಿಗಾಗಲಿ ಏನಿಲ್ಲ ಏಕ ಪ್ರಕಾರವಾಗಿ ಜ್ಞಾನ ಇರ್ತದೆ ಏನು ವ್ಯತ್ಯಾಸ ಆಗೋದಿಲ್ಲ ಆದರೆ ಅಂಶರೂಪೇಶು ಅವರು ಅಂಶಾವತಾರಗಳನ್ನು ಮಾಡಿದಾಗ ಮಾತ್ರ ಅವರಿಗೆ ಜ್ಞಾನವರ್ಜನಂ ಅಂದರೆ ಜ್ಞಾನದ ಅಭಿವ್ಯಕ್ತಿ ಆಗಿರೋದಿಲ್ಲ ಬೇಕು ಅಂದರೆ ವ್ಯಕ್ತ ಮಾಡಿಕೊಳ್ತಾರೆ ಇಚ್ಛಾವ್ಯಕ್ತಿ ಪ್ರಾಯಶ ಮಾರುತಸ್ಥೆ ಇದ್ದಾಗೆ ಅವರು ಬೇಕು ಅಂದಾಗ ಜ್ಞಾನ ಬಲ ಇತ್ಯಾದಿಗಳನ್ನು ಎಷ್ಟು ಬೇಕೋ ಅಷ್ಟು ವ್ಯಕ್ತ ಮಾಡಬಹುದು ಆದರೆ ಮೂಲ ರೂಪದಲ್ಲಿ ಇದ್ದಷ್ಟು ಜ್ಞಾನದ ಅಭಿವ್ಯಕ್ತಿ ಯಾವಾಗಲೂ ಅಂಶಾವತಾರಗಳಲ್ಲಿ ಅವರಿಗೆ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಅಲ್ಲ ಜ್ಞಾನ ಇರ್ತದೆ ಅದರ ಅಭಿವ್ಯಕ್ತಿ ಆಗುವುದಿಲ್ಲ ಅಷ್ಟು ಸಣ್ಣ ಕಾರಣಕ್ಕಾಗಿ ಮೋಹ ಇದೆ ಅಂತ ಮೋಹ ಇದೆ ಅಂದರೆ ತಪ್ಪು ಚಳುವಳಿಕೆ ಇಲ್ಲ ಜ್ಞಾನವೂ ಇಲ್ಲ ಅಂತಲ್ಲ ಇದೆ ತಪ್ಪು ಚಳುವಳಿಕೆಯಂತೂ ಇಲ್ಲೇ ಇಲ್ಲ ಆ ಅರ್ಥದಲ್ಲಿ ಮೋಹ ಜ್ಞಾನವೂ ಇಲ್ಲ ಅಂತಲ್ಲ ಇದ್ದ ಜ್ಞಾನದ ಅಭಿವ್ಯಕ್ತಿ ಮೂಲ ರೂಪದಲ್ಲಿ ಯಾವಾಗಲೂ ಇರುವಂತೆ ಅವತಾರ ಕಾಲದಲ್ಲಿ ಯಾವಾಗಲೂ ಜ್ಞಾನದ ಅಭಿವ್ಯಕ್ತಿ ಇರೋದಿಲ್ಲ ಈ ಅರ್ಥದಲ್ಲಿ ಅವರಿಗೆ ಮೋಹ ಇದೆ ಅನ್ನುವ ಅಭಿಪ್ರಾಯ ಶ್ರೀನಿವಾಸ ತೀರ್ಥರು ಅದರ ವಿವರಣೆಯನ್ನು ಈ ಭಾಷೆಯಲ್ಲಿ ಮಾಡ್ತಾರೆ ಅಂಶರೂಪೇಶು ಭೀಮಾದಿಷು ವಾಯೌ ಮೂಲರೂಪೇ ಯಾವತೀ ಜ್ಞಾನಾಭಿವ್ಯಕ್ತಿ ತಾವತಿ ಅಂಶರೂಪೇಶು ನ ಮೂಲರೂಪದಲ್ಲಿ ಎಷ್ಟು ಜ್ಞಾನದ ಅಭಿವ್ಯಕ್ತಿ ವಾಯುದೇವರಿಗುಂಟೋ ಅಷ್ಟು ಹನುಮಂತ ಭೀಮ ಮಧ್ವಾಚಾರ್ಯರಾದಾಗ ಅಭಿವ್ಯಕ್ತಿ ಇರೋದಿಲ್ಲ ಅದರಲ್ಲಿಯೂ ಪೂರ್ವಪೂರ್ವರೂಪೇಶು ಯಾವತಿ ತಾವತಿ ಉತ್ತರ ರೂಪೇಶ್ವರಿ ನ ಹನುಮದವತಾರದಲ್ಲಿ ಎಷ್ಟು ಅಭಿವ್ಯಕ್ತಿ ಅಷ್ಟು ಭೀಮಾವತಾರದಲ್ಲಿ ಇಲ್ಲ ಭೀಮಾವತಾರದಲ್ಲಿ ಎಷ್ಟು ಅಭಿವ್ಯಕ್ತಿಯೋ ಅಷ್ಟು ಮಧ್ವಾವತಾರದಲ್ಲಿ ಇಲ್ಲ ಅವರಿಗೆ ಅಭಿವ್ಯಕ್ತಿ ಇಲ್ಲ ಯುಗಾನುಸಾರಾನ್ ಮೂಲ ರೂಪಾನುಸಾರ ಯುಗಾನುಸಾರವಾಗಿ ಅಭಿವ್ಯಕ್ತಿಯಲ್ಲಿಯೂ ಕೂಡ ಕಿಂಚಿತ್ ಊನತೆ ಇರ್ತದೆ ಊನತೆ ಇರ್ತದೆ ಅನ್ನೋದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ ಮಹಾಪಾಪ ಬರ್ತದೆ ಜ್ಞಾನ ಇರೋದಿಲ್ಲ ಅನ್ನೋ ಅರ್ಥದಲ್ಲಿ ತೆಗೆದುಕೊಳ್ಬೇಡಿ ಜ್ಞಾನದ ಅಭಿವ್ಯಕ್ತಿಯನ್ನು ಅವರು ಮಾಡಲಿಕ್ಕೆ ಹೋಗೋದಿಲ್ಲ ಹನುಮಂತ ದೇವರು ಎಷ್ಟು ಜ್ಞಾನದ ಅಭಿವ್ಯಕ್ತಿಯನ್ನು ಮಾಡಿದರೂ ಅಷ್ಟು ಭೀಮಸೇನ ದೇವರು ಮಾಡಲಿಲ್ಲ ಅವರು ಮಾಡಿದಷ್ಟು ಮಧ್ವಾಚಾರ್ಯರು ಮಾಡಲಿಲ್ಲ ಮಧ್ವಾಚಾರ್ಯರು ಮಾಡಿದ ಜ್ಞಾನದ ಅಭಿವ್ಯಕ್ತಿಯೇ ಇಷ್ಟಿದೆ ಆದರೆ ಅವರು ಪೂರ್ಣ ಅಭಿವ್ಯಕ್ತ ಮಾಡಲಿಕ್ಕೆ ಹೋಗಿಲ್ಲ ಕಲಿಯುಗದಲ್ಲಿ ಎಷ್ಟು ಬೇಕಷ್ಟು ಮಾಡಿದ್ದಾರೋ ಅಷ್ಟೇ ಎಷ್ಟು ಬೇಕೋ ಅಷ್ಟು ಅಭಿವ್ಯಕ್ತಿ ಮಾಡುತ್ತಾರೆ ಉಳಿದ ಅಭಿವ್ಯಕ್ತಿಯನ್ನು ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ಅವರಿಗೆ ಮೋಹ ಇದೆ ಅಂತನ್ನೋದೇ ಹೊರತು ವಿಪರೀತ ಜ್ಞಾನ ಇದೆ ಎನ್ನುವ ಅರ್ಥದಲ್ಲಿ ಮೋಹ ಅಲ್ಲ ಮೂಲ ರೂಪದಲ್ಲಿ ಮಾತ್ರ ನೋಡಿ ವಿಚಿತ್ರ ಕ್ಷಣ ಕ್ಷಣದಲ್ಲಿ ಜ್ಞಾನ ಬೆಳೀತಾ ಹೋಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಇದೀಗ ಹೇಳಿದೆ ಆ ಮುಕ್ತೇ ವರ್ಧಮಾನಂ ಆ ಜ್ಞಾನ ಭಕ್ತಾದಿ ಗುಣಗಳಲ್ಲಿ ಅಭಿವೃದ್ಧಿ ಅತ್ಯಂತ ವೇಗದಿಂದ ಮೂಲ ರೂಪದಲ್ಲಿ ಆಗ್ತಾ ಹೋಗ್ತದೆ ಆ ಕಡೆಗೆ ಆದರೆ ಅವತಾರ ಮಾಡಿದಾಗ ಮಾತ್ರ ಅದರ ಅಭಿವ್ಯಕ್ತಿಯನ್ನು ಮಾಡೋದಿಲ್ಲ ಅದು ವಿಪರೀತ ಆಗಿರ್ತದೆ ಅಲ್ಲಿ ಏರ್ತಾ ಹೋಗುತ್ತೆ ಇಲ್ಲಿ ಇಳಿತಾ ಬರ್ತದೆ ಇಳಿತಾ ಬರ್ತದೆ ಅಂದರೆ ಅಭಿವ್ಯಕ್ತಿಯನ್ನು ಕಡಿಮೆ ಕಡಿಮೆ ಮಾಡುತ್ತಾರೆ ಆದರೆ ಜ್ಞಾನ ನಿಜವಾಗಿ ವಸ್ತುಸ್ಥಿತಿಯಲ್ಲಿ ಬೆಳೀತಾ ಹೋಗಿರ್ತದೆ ಅರ್ಥ ಆಯ್ತಲ್ಲ ವಸ್ತುಸ್ಥಿತಿಯಲ್ಲಿ ಜ್ಞಾನ ಬೆಳೀತಾ ಇದೆ ಆದರೆ ಅಭಿವ್ಯಕ್ತಿಯಲ್ಲಿ ಅವತಾರ ಕಾಲದಲ್ಲಿ ಕಡಿಮೆ ತೋರಿಸ್ತಾರೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾರೆ ಜ್ಞಾನ ಇದ್ದೇ ಇದೆ ಇತ್ತಮೇವನಿ ಹಿತಂ ಅನ್ನೋದನ್ನು ನಿರಾಕರಣ ಮಾಡಿಲ್ಲ ಇತ್ತಮೇವನಿಹಿತಮ್ ಅಂದರೆ ಮೂಲ ರೂಪದಲ್ಲಿ ಇದ್ದಷ್ಟು ಜ್ಞಾನ ಇವರಿಗಿದೆ ಅಭಿವ್ಯಕ್ತಿಯನ್ನು ಮಾಡೋದಿಲ್ಲ ಮೂಲ ರೂಪದಲ್ಲಿ ಅಭಿವ್ಯಕ್ತಿಯೂ ಇರುತ್ತದೆ ಇಲ್ಲಿ ಇರೋದಿಲ್ಲ ಅದು ಅವರ ಭಗವಂತನ ಸಂಕಲ್ಪ ಅಷ್ಟೇ ಅವರೇ ತಾವೇ ಹೇಳ್ಕೊಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಬ್ರಹ್ಮಣಸ್ತು ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಬ್ರಹ್ಮದೇವರ ಅಂಶ ರೂಪಗಳಲ್ಲಿ ನಿಂತಿದೆ ತಾತ್ಪರ್ಯದಲ್ಲಿ ಆದರೆ ಅದಕ್ಕೆ ಅರ್ಥ ವಾಯೋಹ ಅಂತ ಮಾಡ್ಕೋಬೇಕು ಯಾಕೆಂದರೆ ಚತುರ್ಥಸ್ಕಂದದಲ್ಲಿ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಅಂತ ಆಚಾರ್ಯರ ನಿರ್ಣಯ ಮಾಡಿದ್ದಾರೆ ಬ್ರಹ್ಮಣನಾವತಾರೋಸ್ತಿ ಸನ್ನಿಧಾನಂತೂ ಕೇವಲಂ ಅಂತ ಬ್ರಹ್ಮದೇವರ ಬಗ್ಗೆ ನಿರ್ಣಯವನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು ಬ್ರಹ್ಮದೇವರಿಗೆ ಅವತಾರಗಳೇ ಇಲ್ಲ ಅಂತ ಬ್ರಹ್ಮಣಸ್ತಂಶ ರೂಪೇಶು ಅಂತ ಅಂತ ಇದ್ದಾರೆ ಇಲ್ಲಿ ಬ್ರಹ್ಮ ಅನ್ನುವ ಶಬ್ದಕ್ಕೆ ಭಾವಿಬ್ರಹ್ಮರು ಅಂತ ಅರ್ಥ ಭಾವಿ ಬ್ರಹ್ಮರಾದ ವಾಯುದೇವರಿಗೆ ಅವರ ಅವತಾರವಾದ ಹನುಮದವತಾರ ಅವತಾರ ಮಧ್ವಾವತಾರಾದಿಗಳಲ್ಲಿ ಜ್ಞಾನದ ಅನುಭಿವ್ಯಕ್ತಿ ವರ್ಜನ ಅನ್ನುವದಕ್ಕೆ ಅನುಭಿವ್ಯಕ್ತಿ ಏನಿದೆ ಇದೇ ಮೋಹ ಅದರಂತೆ ಭಾರತೀಯ ಅಂಶರೂಪೇಶು ಅಂತ ಇಟ್ಕೋಬೇಕು ಭಾರತೀ ದೇವಿಯ ಅಂಶರೂಪಗಳು ಕೂಡ ದ್ರೌಪದಿ ಚಂದ್ರ ಕಾಲಿ ಇತ್ಯಾದಿ ಇಂದ್ರಸೇನ ಇತ್ಯಾದಿ ರೂಪಗಳೇನಿವೆ ವಿಪ್ರಕನ್ಯಾ ನಲನಂದಿನಿ ದ್ರೌಪದಿ ಚಂದ್ರ ಇತ್ಯಾದಿ ಅವತಾರಗಳೇನಿವೆ ಖಾಲಿ ಆ ಎಲ್ಲ ಅವತಾರಗಳಲ್ಲಿ ಅಷ್ಟು ಜ್ಞಾನದ ಅಭಿವ್ಯಕ್ತಿ ಅದರಲ್ಲಿಯೂ ಪೂರ್ವಪೂರ್ವ ಯುಗಗಳಿಗಿಂತಲೂ ಉತ್ತರೋತ್ತರ ಯುಗಗಳಲ್ಲಿ ಬಂದ ಅವತಾರಗಳಲ್ಲಿ ಅಭಿವ್ಯಕ್ತಿಯನ್ನು ಕಡಿಮೆ ತೋರಿಸ್ತಾರೆ ಕಡಿಮೆ ಮಾಡ್ತಾರೆ ಮಾಡಿಕೊಳ್ತಾರೆ ಆದ್ದರಿಂದ ಅವರಿಗೆ ಮೋಹ ಇದೆ ಅಂತ ಅನ್ನೋದಷ್ಟೆ ನಿರ್ಣಯವನ್ನು ಶ್ರೀಮದ್ ಆಚಾರ್ಯರು ಚತುರ್ಥ ಸ್ಕಂದದಲ್ಲಿ ಅಲ್ಲ ಇಲ್ಲೇ ಕೊಡ್ತಾ ಇದ್ದಾರೆ ಮುಂದೆ ಬ್ರಹ್ಮಗಾಯತ್ರಿ ಭಾವೇತು ನಾಂಶಾವತರಣಂ ಖಚಿತ ಭಾವಿ ಬ್ರಹ್ಮರಾದಾಗಲೇ ಅವರಿಗೆ ಅಂಶಾವತಾರವೇ ಹೊರತು ನಿಜವಾಗಿ ಅವರು ಬ್ರಹ್ಮದೇವರೇ ಆದರೆ ಅವರಿಗೆ ಅವತಾರನೇ ಇಲ್ಲ ಮೂಲ ರೂಪದೊಳಗೇ ಇರ್ತಾರೆ ಯಾವಾಗಲೂ ಜ್ಞಾನದ ಅಭಿವ್ಯಕ್ತಿಯೇ ಇರ್ತದೆ ಅವರಿಗೆ ಹಾಗಾದರೆ ಅಂಥ ಬ್ರಹ್ಮದೇವರಿಗಂತೂ ಮೋಹ ಇಲ್ಲ ಅನ್ನೋಣ ಅಂದರೆ ಅವರಿಗೂ ಆ ಹಿಂದಿನ ಮೋಹ ಇದ್ದೇ ಇದೆ ನೂರು ಜನ್ಮಗಳ ಹಿಂದೆ ಇವರಿಗೆ ಅಪರೋಕ್ಷ ಜ್ಞಾನ ಇಲ್ಲ ಅಂತ ಬಟ್ಟು ಮಾಡಿ ತೋರಿಸ್ಲಿಕ್ಕೆ ಬಂದೇ ಬರ್ತದೆ ಬ್ರಹ್ಮದೇವರಿಗೂ ನಿಮ್ಮ ಅಂಶಾವತಾರಗಳಲ್ಲಿ ನಿಮಗೆ ಕೆಲವೊಮ್ಮೆ ಅಪರೋಕ್ಷ ಜ್ಞಾನದ ಅಭಿವ್ಯಕ್ತಿ ಕಡಿಮೆಯಾಗಿರ್ತದೆ ಅನ್ನೋ ಹಾಗಿಲ್ಲ ನನಗೆ ಅಂಶಾವತಾರನೆ ಇಲ್ಲ ಅಂತಾರು ಹಾಗೇನಾದರೂ ಅಂದರೆ ಸಹನ ಮಾಡೋದಿಲ್ಲ ಎಂಟು ಕಣ್ಣು ತೆಗಿತಾರೆ ಬ್ರಹ್ಮಗಾಯತ್ರಿ ಭಾವೇತು ನಾಂಶಾವತರಣಂ ಕುಚಿತ ಅಂಶಾವತಾರಗಳಲ್ಲಿ ಅನಭಿವ್ಯಕ್ತಿ ಇದೆ ಎನ್ನುವುದನ್ನು ವಾಯುದೇವರಿಗೆ ಹೇಳ್ಬೋದು ನೀವು ಭಾಳ ದೊಡ್ಡವರು ಆದರೆ ನಿಮಗೂ ಅಂಶಾವತಾರಗಳಲ್ಲಿ ಜ್ಞಾನದ ಅಭಿವ್ಯಕ್ತಿ ಇಲ್ಲ ಅಂತ ಹೌದಪ್ಪ ನನ್ನ ಇಚ್ಛೆ ಭಗವಂತನ ಆದೇಶಕ್ಕೆ ನಾನು ವ್ಯಕ್ತ ಮಾಡೋದಿಲ್ಲ ನೀನೇನು ಮಾಡ್ತೀಯ ಅಂತಂತಾರೆ ಬ್ರಹ್ಮದೇವರಿಗೆ ಮಾತ್ರ ಹಾಗೆ ಅನ್ನಲಿಕ್ಕೆ ನನಗೆ ಅಂಶಾವತಾರನೇ ಇಲ್ಲ ಅಂತಾರು ನಾಶಾವತರಣಂ ಖಚಿತ ಅವರಿಗೆ ಹಾಗಾದರೆ ಜ್ಞಾನೋದಯ ಯಾವಾಗಾಯಿತು ಶತಜನ್ಮಸು ಪೂರ್ವಂತೂ ಜ್ಞಾನೋದಯ ಉದೀರಿಯತೆ ಅಪರೋಕ್ಷೇಣ ಅಲ್ಲಿಗೆ ನಿಲ್ಲಿಸಬೇಕು ಅಪರೋಕ್ಷೇಣ ಜ್ಞಾನೋದಯ ಮೋಕ್ಷ ಸಾಧನವಾದ ಒಂದು ವಿಶಿಷ್ಟ ಅಪರೋಕ್ಷ ಜ್ಞಾನ ಏನಿದೆ ಅದು ನೂರು ಜನ್ಮಗಳ ಹಿಂದೆ ಅವರಿಗಾಗಿದೆ ಅದಕ್ಕೂ ಮೊದಲು ಆಗಿತ್ತು ಹಾ ಅದರೆ ಉಳಿದ ದೇವತೆಗಳಿಗೆ ಅಪರೋಕ್ಷಜ್ಞಾನದ ತಿರೋಧಾನ ಹೇಗಿದೆ ಆ ತರಹ ವಾಯುದೇವರಿಗೆ ಅಪರೋಕ್ಷಜ್ಞಾನದ ತಿರೋಧಾನ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ ಅಂತ ತಿಳ್ಕೋಬೇಡಿ ಅಪರೋಕ್ಷಜ್ಞಾನ ತಿರೋಧಾನ ಆದರೆ ವಿರುದ್ಧ ಕಾಮಾದಿಗಳೆಲ್ಲ ಬರಲಿಕ್ಕೆ ಶುರುವಾಗತ್ತೆ ಇಂದ್ರಾದಿಗಳಿಗೆ ಯಾಕೆ ವಿರುದ್ಧ ಕಾಮಾದಿಗಳು ಬಂತು ಅಂದರೆ ಅಪರೋಕ್ಷಜ್ಞಾನದ ತಿರೋಧಾನ ಮಾಡೋದರಿಂದ ಅಂತ ಗೀತಾಭಾಷ್ಯದಲ್ಲಿ ಆಚಾರ್ಯರು ಕಾರಣ ಕೊಡ್ತಾರೆ ಹಾಗೆ ಅಂತ ಅರ್ಥ ಅಲ್ಲ ಅಪರೋಕ್ಷಜ್ಞಾನ ಯಾವಾಗಲೂ ಜಾಗೃತವಾಗಿರುತ್ತದೆ ಅದು ತಿರೋಹಿತ ಆಗೋದಿಲ್ಲ ಬೂದಿ ಮುಚ್ಚಿದ ಕೆಂಡದಂತೆ ಅಲ್ಲ ಅಪರೋಕ್ಷಜ್ಞಾನ ತಿರೋಹಿತ ಆಗೋದಿಲ್ಲ ಅಪರೋಕ್ಷಜ್ಞಾನ ಯಾವಾಗಲೂ ನಿಗಿ ಕೆಂಡದ ಹಾಗೇನೇ ಇರುತ್ತದೆ ಉರಿತಾನೇ ಇರ್ತದೆ ವಾಯುದೇವರಿಗೆ ಆದರೆ ಅದರಲ್ಲಿಯೇ ತಾರತಮ್ಯ ಅಷ್ಟೆ ಮೂಲರೂಪದಲ್ಲಿ ಎಷ್ಟು ಅದರ ಪ್ರಖರತೆ ಇದೆ ಆ ಪ್ರಖರತೆ ಇಲ್ಲ ಪೂರ್ವ ಅವತಾರಗಳಲ್ಲಿ ಎಷ್ಟು ಪ್ರಖರತೆಯನ್ನು ತಾವು ತೋರಿಸ್ತಾರೆ ಅಷ್ಟು ಪ್ರಖರತೆಯನ್ನು ತೋರಿಸೋದಲ್ಲೇ ಹೊರತು ಮುಚ್ಚಿ ಹೋಗಿರುತ್ತದೆ ಅಂತನ್ನೋದು ಹೌದು ಆವಾಗ ದೇವತ ಅಂತ ಹೆಸರಿಲ್ಲ ನೈವದೇವಪದ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತ ಅಂತ ಪ್ರಮಾಣ ಇದೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿದ್ದು ದೇವತೆಗಳು ಅಂದರೆ ಅವರಿಗೆ ಅಪರೋಕ್ಷ ಜ್ಞಾನ ಇರಲೇಬೇಕು ಅಂದರೆ ದೇವತೆಗಳು ಇಲ್ಲದಿದ್ದರೆ ದೇವತೆಗಳೇ ಅಲ್ಲ ಅವರು ಹಾಗಾದರೆ ಬ್ರಹ್ಮದೇವರಿಗೆ ನೂರು ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನವಾಗಿರಲಿಲ್ಲ ಅಂದರೆ ಮತ್ತು ಅವರು ದೇವತೆಗಳು ಹೇಗೆ ದೇವತೆಗಳು ಅಂದಮೇಲೆ ಅನಾದಿ ಕಾಲದಿಂದ ಅವರಿಗೆ ಅಪರೋಕ್ಷ ಜ್ಞಾನ ಇರಲೇಬೇಕಲ್ಲ ಅಂತ ಅವರು ಬ್ರಹ್ಮತ್ವ ಯೋಗ್ಯರು ದೇವತ್ವ ಯೋಗ್ಯರವಾಗ ಅವರು ದೇವತೆಗಳು ಅಂತೋದೇ ಇಲ್ಲ ಆವಾಗ ದೇವತೆಗಳಾಗುವ ಅರ್ಹತೆ ಇದ್ದ ಒಂದು ಗಣ ಅಷ್ಟೆ ಆವಾಗ ಅವರಿಗೆ ದೇವತೆ ಎನ್ನುವ ಟೈಟಲ್ ಬಂದಿರೋದೇ ಇಲ್ಲ ಅವರಿಗೆ ಅಪರೋಕ್ಷ ಜ್ಞಾನವಾದ ಮೇಲೇ ದೇವತಾ ಅನ್ನುವ ಪದವಿಯಲ್ಲಿ ಸೇರಿಸು ಅಲ್ಲಿ ಅವರಿಗೆ ದೇವತೆ ಎಲ್ಲಿ ಏನಂತಾರೆ ಅದಕ್ಕೆ ಅನಭಿವ್ಯಕ್ತಿ ಅಂತ ಅರ್ಥ ಮಾಡ ಅದಕ್ಕೆ ಹಿಂಗೆ ಅರ್ಥ ಮಾಡಿ ಅನಭಿವ್ಯಕ್ತಿ ಇನ್ನೂ ಅರ್ಥರೊಳಗೆ ಅಂದ್ರೆ ಅವ್ರಿಗೇನು ತಿರು ಇಲ್ಲ ಶತಜನ್ಮಸು ಪೂರ್ವಂತೂ ಜ್ಞಾನೋದಯ ಉದಿ ಅಪರೋಕ್ಷೇಣ ಪಾರೋಕ್ಷಾತ್ ಪೂರ್ಣ ಜ್ಞಾನ ಸದೈವತು ಪೂರ್ಣವಾದ ಜ್ಞಾನ ಪರೋಕ್ಷವಾಗಿ ಅನಾದಿ ಕಾಲದಿಂದಲೂ ಇದೆ ಮತ್ತೆ ಆ ಮುಕ್ತೇ ಹೇ ವರ್ಧಮಾನಮನ್ನೋದಕ್ಕೆ ಅರ್ಥವೇನು ಅನ್ನೋ ಪ್ರಶ್ನೆ ಅದಕ್ಕೆ ಧರ್ಮೀಯ ಜ್ಞಾನ ಎಲ್ಲ ವಸ್ತುಗಳ ಬಗ್ಗೆ ಒಂದು ತರಹದ ಜ್ಞಾನ ಇರಬೇಕಾದದ್ದು ಸಾಮಾನ್ಯವಾಗಿ ಇದ್ದೇ ಇದೆ ಅದರಲ್ಲಿಯೇ ಮತ್ತು ವಿಶೇಷಾಂಶಗಳ ಜ್ಞಾನ ಮತ್ತು ಬೆಳೀತಾ ಹೋಗ್ತದೆ ಅದು ಬೇರೆ ಆದರೆ ಇಂಥದ್ರ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂತಿಲ್ಲ ಗೊತ್ತಿದ್ದದರಲ್ಲಿಯೇ ಅವಾಂತರ ಸೂಕ್ಷ್ಮಗಳನ್ನು ಅವರು ಮತ್ತೆ ವಿಶೇಷವಾಗಿ ತಿಳಿತಾ ಹೋಗ್ತಾರೆ ಭಗವಂತನ ವಿಷಯದಲ್ಲಿ ಅನ್ನೋದಕ್ಕಾಗಿ ವರ್ಧಮಾನ ಅನ್ನೋದು ಸರಿ ಪೂರ್ಣ ಜ್ಞಾನ ಇದೆ ಅನ್ನೋದು ಸರಿ ಶತಜನ್ಮಗತಾಶ್ಚ ಆಪರೋಕ್ಷೋಜ್ಜಿತಿರ್ಭವೆ ಕ್ವಚಿತ್ ಕ್ವಚಿತ್ ಸರಸ್ವತಿಯ ಅಂಶಾವತರಣೀಶ್ವಿತಿ ಇ ಶಕ್ತಿ ವಿವೇಕೆ ಸರಸ್ವತಿ ಮತ್ತೆ ಭಾರತೀ ಭಾರತೀ ದೇವಿ ಕಾಳಿ ದ್ರೌಪದಿ ಚಂದ್ರ ಇಂದ್ರಸೇನಾ ವಿಪ್ರಕನ್ಯಾ ಹೀಗೆಲ್ಲ ಅವತಾರ ಮಾಡ್ತಾಳಲ್ಲ ಅವತಾರ ಮಾಡಿದಾಗ ಅವಳಿಗೆ ಕೆಲವೊಮ್ಮೆ ಅಪರೋಕ್ಷಜ್ಞಾನದ ಉಜ್ಜಿತಿಯೂ ಉಂಟು ಕ್ವಚಿತ್ ಕುಚಿತ್ ಇದಕ್ಕೆ ಹೀಗೆ ಅರ್ಥವನ್ನು ಕೆಲವರು ಮಾಡಿದ್ದಾರೆ ಎರಡೂ ಅರ್ಥ ಕೆಲವು ಪ್ರಸಂಗಗಳಲ್ಲಿ ಮಾತ್ರ ಅಪರೋಕ್ಷಜ್ಞಾನ ಅವಳಿಗೆ ಇರೋದಿಲ್ಲ ಅಂತ ಕೆಲವರು ಅರ್ಥ ಮಾಡ್ತಾರೆ ಇನ್ನು ಕೆಲವರ ಅಭಿಪ್ರಾಯ ಕೆಲವು ರೂಪಗಳ ಅಪರೋಕ್ಷಜ್ಞಾನ ಕ್ವಚಿತ್ ಕ್ವಚಿತ್ ರೂಪವಿಶೇಷ ಕೆಲವು ರೂಪವಿಶೇಷಗಳಲ್ಲಿ ಅವಳಿಗೆ ಅಪರೋಕ್ಷ ಜ್ಞಾನ ಇಲ್ಲ ಅನ್ನುವ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ ಕ್ವಚಿತ್ ಕ್ವಚಿತ್ ಸರಸ್ವತಿಯ ಅಂಶಾವತರಣೇಶು ಅದರಲ್ಲಿ ಶ್ರೀನಿವಾಸತೀರ್ಥರ ಅಭಿಪ್ರಾಯವೇನು ಅಂದರೆ ಶತಜನ್ಮಗತಾಯಶ್ಚ ಅಪರೋಕ್ಷೋಜಿತಿರ್ಭವೇತ್ ಅಂತ ಅನ್ನೋ ಮೊದಲನೇ ವಾಕ್ಯಕ್ಕೆ ನೂರು ಜನ್ಮಗಳು ಅವಳಿಗೂ ಇದೆ ಅಪರೋಕ್ಷಜ್ಞಾನವಾದಂತಹ ಮೊಟ್ಟ ಮೊದಲಿಗೆ ರುಜುಗಣಸ್ಥರಾದ ಏನು ಕಲ್ಕಿ ಪ್ರಾರಂಭ ಆಗ್ತದೆ ಹಾಗೆ ಅವರ ಹೆಂಡಂತಿರಿಗೂ ನೂರು ಜನ್ಮಗಳು ಅಪರೋಕ್ಷ ಜ್ಞಾನವಾದಾಗ ಏನಿದೆ ಅದರಲ್ಲಿ ಸರಸ್ವತಿ ಭಾರತಿ ಇವರಿಬ್ಬರಿಗೆ ಅಪರೋಕ್ಷೋಜಿತಿ ಇಲ್ಲ ಭಾರತೀ ಭಾವಾತ್ ಪೂರ್ವ ಸರಸ್ವತಿ ಭಾರತಿ ಈ ಎರಡು ಸ್ಥಾನಗಳ ಹಿಂದಿನ ಸ್ಥಾನದಲ್ಲಿ ಅಪರೋ ಅಪರೋಕ್ಷದ ಇದೆ ಮೂಲ ರೂಪದೊಳಗೆ ಮೂಲ ರೂಪದೊಳಗೇನೆ ಸರಸ್ವತಿ ಭಾರತೀ ಭಾವ ಸರಸ್ವತಿ ಭಾರತೀಯರೂಂತಾಗುವ ಮೊದಲು ಅಪರೋಕ್ಷ ಜ್ಞಾನದ ಉಜ್ಜಿತಿ ಕೊಚಿತ್ ಕೊಚಿತ್ ಆಗತ್ತೆ ಯಾವಾಗಲೂ ಅಲ್ಲ ಅಪರೋಕ್ಷಜ್ಞಾನ ಯಾವಾಗಲೂ ಇರುತ್ತದೆ ಕೆಲವೊಮ್ಮೆ ಅಪರೋಕ್ಷ ಜ್ಞಾನದ ತಿರುವಧಾನ ಸರಸ್ವತಿ ಭಾರತಿಯಾಗುವ ಮೊದಲು ಅವರಿಗುಂಟು ಭಾರತಿಯಾದ ಮೇಲೂ ಕೂಡ ಅವತಾರ ಕಾಲದಲ್ಲಿ ಕೆಲವು ಪ್ರಸಂಗಗಳಲ್ಲಿ ಅಪರೋಕ್ಷಜ್ಞಾನದ ಉಜ್ಜಿತಿಯಾಗಬಹುದು ಕೆಲವು ರೂಪಗಳ ಬಗ್ಗೆ ಅವರಿಗೆ ಯೋಗ್ಯವಾದ ರೂಪಗಳ ಬಗ್ಗೆನೇ ಉಜ್ಜಿತಿಯಾಗಬಹುದು ಸರಸ್ವತಿಯಾದ ಮೇಲಂತೂ ಅವತಾರ ಮಾಡೋ ಪ್ರಶ್ನೆ ಇಲ್ಲ ಮೂರು ಭಾಗ ಆಯಿತು ಸರಸ್ವತಿ ಭಾರತೀಯರಾಗೋ ಹಿಂದಿನ ರೂಪಗಳು ಆಗ ಮೂಲ ರೂಪದಲ್ಲಿಯೇ ಅಪರೋಕ್ಷದ ಉಜ್ಜಿತಿ ಆಗಬಹುದು ಕೆಲವೊಮ್ಮೆ ಭಾರತಿಯಾದಾಗ ಮೂಲ ರೂಪದಲ್ಲಿ ಅಪರೋಕ್ಷದ ಉಜ್ಜಿತಿ ಇಲ್ಲ ಅಪರೋಕ್ಷ ಜ್ಞಾನದ ಅಭಾವ ಇಲ್ಲ ಆದರೆ ಭಾರತೀಯ ಅವತಾರ ಎತ್ತಿದಾಗ ಕೆಲವು ರೂಪಗಳ ಬಗ್ಗೆ ಕೆಲವೊಮ್ಮೆ ಅಪರೋಕ್ಷ ಜ್ಞಾನದ ಅಭಾವ ಬರಬಹುದು ಸರಸ್ವತಿಯಾದಾಗ ಮೂಲ ರೂಪದಲ್ಲಿಯೂ ಅಪರೋಕ್ಷ ಜ್ಞಾನದ ಅಭಾವಕ್ಕೆ ಪ್ರಸಕ್ತಿ ಇಲ್ಲ ಅವತಾರ ಅಂತೂ ಮಾಡೋದೇ ಇಲ್ಲ ಆದ್ದರಿಂದ ಅಪರೋಕ್ಷ ಜ್ಞಾನದ ಉಜ್ಜಿತಿಯ ಪ್ರಸಕ್ತಿ ಇಲ್ಲ ಹೀ ನೂರು ಶತಜನ್ಮಗತಾಯಶ್ಚ ಅಪರೋಕ್ಷೋಜಿತಿರ್ಬವೆ ಖಚಿತ್ ಕ್ವಚಿತ್ ತನಬೇಕಾದ್ರೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಇತಿ ಶಕ್ತಿ ವಿವೇಕೆ ಶಕ್ತಿ ವಿವೇಕ ಎಂಬ ಗ್ರಂಥದಲ್ಲಿ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಅಶರೀರೋ ವಾಯು ಅಭ್ರಂ ವಿದ್ಯುತ್ ಸ್ತನಯಿತ್ನುಃ ಅಶರೀರಾಣಿ ವಾ ಏತಾನಿ ಇ ಚ ಹೇಳಿದ ಅರ್ಥಕ್ಕೆ ಪ್ರಮಾಣ ಕೊಡ್ತಾರೆ ವಾಯುದೇವರು ಅಶರೀರರು ಅವರಿಗೆ ಶರೀರದ ಮೇಲೆ ಅಭಿಮಾನ ಇಲ್ಲ ಆದ್ದರಿಂದ ಬ್ರಹ್ಮಾದಯ ಅನ್ನುವುದಕ್ಕೆ ರುದ್ರಾದಯ ಅಂತ ಅರ್ಥ ಮಾಡಿಕೊಳ್ಳಿ ತನುಭೃತಃ ಅನ್ನುವ ವಿಶೇಷಣಕ್ಕೆ ಸಂಬಂಧಪಟ್ಟಂತೆ ಅಂತ ವಾಯುದೇವರು ಅಶರೀರರು ಅನ್ನುವುದಕ್ಕೆ ಪ್ರಮಾಣ ಎಲ್ಲಿ ಇದೇ ಪ್ರಮಾಣ ಅಶರೀರೋ ವಾಯುಹು ವಾಯುದೇವರು ಅಶರೀರರು ಅಭ್ರಂ ಅಭ್ರ ಅಂದರೆ ಲಕ್ಷ್ಮೀದೇವಿ ವಿದ್ಯುತ್ ಸ್ತನಯಿತ್ನು ಹೂ ಇವರೆಲ್ಲರೂ ಕೂಡ ಅಶರೀರರು ಎಂಬುದಾಗಿ ತಿಳಿಸಿಕೊಡ್ತಾರೆ ಅಪೋ ಬಿಭರ್ತಿ ಇತಿ ಅಪ್ಷಬ್ಧಾ ಭೂತಾಂತರ ಉಪಲಕ್ಷಕಃ ಅದನ್ನು ಶ್ರೀಮದ್ ಆಚಾರ್ಯರು ಮುಂದೆ ತಾವೇ ವ್ಯಾಖ್ಯಾನ ಮಾಡ್ತಾರೆ ಶ್ರುತಿಭಿ ಸ್ತನಿತತ್ವಾತು ಸ್ತನಯಿತ್ನುರ ಹರಿರ ಸ್ಮೃತಃ ಸ್ತನಯಿತ್ನು ಅಂದರೆ ಇಲ್ಲಿ ಗುಡುಗು ಅಂತ ಅರ್ಥ ಅಲ್ಲ ಏನೋ ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತದಲ್ಲ ಗುಡುಗು ಅದಕ್ಕೊಂದು ಶರೀರ ಇದೆಯಾ ಯಾರು ಓದರಿದ್ರು ಕಾಣಿಸೋದೇ ಇಲ್ಲ ಆ ಶರೀರ ಹಾಗರ್ಥ ಅಲ್ಲ ಸ್ತನಯಿತ್ನು ಅಂತಂದರೆ ವೇದಗಳೆಂಬ ಶಬ್ದಗಳಿಂದ ವಾಚನಾದದ್ದರಿಂದ ಸ್ತನಯಿತ್ನು ಅಂದರೆ ನಾರಾಯಣ ಅವನಿಗೆ ಈ ಶರೀರ ಇಲ್ಲ ಬಾಹ್ಯ ಶರೀರ ಇಲ್ಲ ಇನ್ನು ಅಭ್ರ ಅಭ್ರ ಅಂದರೆ ಮೇಘ ಮೇಘಗಳಿಗೂ ಶರೀರ ಇಲ್ಲ ಅಂತ ಅಭ್ರ ಅಂದರೆ ಇಲ್ಲಿ ಮೇಘ ಅಲ್ಲ ಅಪ ಅಂದರೆ ನೀರನ್ನು ಉಪಲಕ್ಷಣತೆಯಾಗಿಟ್ಟುಕೊಂಡು ಎಲ್ಲ ಭೂತಗಳನ್ನು ಧಾರಣೆ ಮಾಡುವವಳು ಭರಣ ಮಾಡುವವಳು ಪೋಷಣೆ ಮಾಡುವವಳು ಲಕ್ಷ್ಮೀದೇವಿ ಅವಳು ಅಭ್ರ ಅವಳಿಗೂ ಶರೀರ ಇಲ್ಲ ಬಾಹ್ಯ ಶರೀರ ಇಲ್ಲವೇ ಇಲ್ಲ ಇನ್ನು ಭರ ವಾಯುಹು ಭರತಸ್ಮೃತಃ ವಾಯು ಯಾರು ಅಂದರೆ ಯಾಕೆಂದರೆ ಮೂಲದಲ್ಲಿ ವಾಯು ಶಬ್ದ ಇದೆ ವಾಯು ಶಬ್ದಕ್ಕೆ ಅರ್ಥ ಬರೀತಾರೆ ವಾಯು ಅಂದರೆ ಗಾಳಿ ಅಲ್ಲ ನೋಡಿರಿ ಮೇಲ್ನೋಟಕ್ಕೆಲ್ಲ ಬಾಹ್ಯಾರ್ಥಗಳೇ ಇದೆ ಗಾಳಿಗೆ ಶರೀರ ಇಲ್ಲ ಮೇಘಕ್ಕೆ ಒಂದು ಶರೀರ ಇಲ್ಲ ಗುಡುಗೆಗೆ ಶರೀರ ಇಲ್ಲ ಮಿಂಚಿಗೆ ಶರೀರ ಇಲ್ಲ ಹೀಗರ್ಥ ಅದರ ಒಳಗಿನ ಅರ್ಥ ಪರಮಾತ್ಮನಿಗೆ ಶರೀರ ಇಲ್ಲ ಲಕ್ಷ್ಮೀದೇವಿಗೆ ಇಲ್ಲ ವಾಯುದೇವರಿಗೆ ಭಾರತೀ ದೇವಿಗೆ ಇಲ್ಲ ವಾಯು ಅಂದರೆ ಗಾಳಿಯಿಂದ ತಿಳ್ಕೋಬೇಡಿ ವಾಯು ಅಂದರೆ ಭರತ ಅಂತ ವ್ಯಾಖ್ಯಾನ ಮಾಡಿದರು ಭರತ ಅಂದರೆ ಮುಖ್ಯ ಪ್ರಾಣದೇವರು ಅವರಿಗೆ ಶರೀರ ಇಲ್ಲ ಭ ಪರಮಾತ್ಮ ಅವನಲ್ಲೇ ರಥರಾದವರು ವಿದ್ಯುತ್ ಅಂದರೆ ಭಾರತಿ ಇವರಿಗೂ ಶರೀರ ಇತ್ತು ಹಾಗಾದರೆ ಇಬ್ಬರಿಗೆ ಶರೀರ ಜಡವಾದದ್ದು ಇಲ್ಲವೇ ಇಲ್ಲ ಇನ್ನಿಬ್ಬರಿಗೆ ಶರೀರ ಇದ್ದರೂ ಅದರ ಮೇಲೆ ಅಭಿಮಾನ ಇಲ್ಲ ಒಟ್ಟು ಈ ನಾಲ್ಕು ಜನರಿಗೆ ಇಬ್ಬರಿಗೆ ಶರೀರ ಇಲ್ಲ ಇನ್ನಿಬ್ಬರಿಗೆ ಅಭಿಮಾನ ಇಲ್ಲ ಇಷ್ಟೊಂದು ತಿಳ್ಕೊಳ್ಳ್ರಿ ಶಬ್ದಾರ್ಥದಲ್ಲಿ ನೈರ್ಭರ್ಯ ಇಲ್ಲ ಸ್ತನ ಇತ್ತು ಅಂದರೆ ವಿಷ್ಣು ಬೇಡ ಸ್ತನ ಇತ್ತು ಅಂದರೆ ವಾಯು ಅಂತ ವಾಯು ಅಂದರೆ ವಿಷ್ಣು ಅಂತ ಹೇಳ್ರಿ ಯಾರು ಬೇಡ ಅಂದ್ರೆ ಅಭ್ರ ಅಂದರೆ ಲಕ್ಷ್ಮೀ ಅಭ್ರ ಅಂದರೆ ವಾಯುದೇವರು ವಾಯು ಅಂದರೆ ಲಕ್ಷ್ಮೀ ಶಬ್ದಾರ್ಥಗಳನ್ನು ಹೇಗಾದರೂ ಮಾಡಿಕೊಳ್ಳಿ ತಾತ್ಪರ್ಯ ಇಷ್ಟೇ ಒಟ್ಟು ಈ ನಾಲ್ಕು ಜನರಿಗೆ ಶರೀರ ಜಡ ಶರೀರದ ಮೇಲೆ ಅಭಿಮಾನ ಇಲ್ಲ ನಾಲ್ಕು ಜನರಿಗಿಲ್ಲ ಇಬ್ಬರಿಗೆ ಜಡೆ ಶರೀರವೂ ಇಲ್ಲ ಅಭಿಮಾನವೂ ಇಲ್ಲ ಇನ್ನಿಬ್ಬರಿಗೆ ಇದ್ದರೂ ಅಭಿಮಾನ ವ್ಯತ್ಯಾಸೇನ ಅಪಿ ನಾಮ ಸ್ಯಾತ್ ಹೆಸರಿನಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಏತೇಷಾಂ ಮಹತಾಂಸದ ಏನು ಬೇಕಾದ್ ಮಾಡಿಕೊಡ್ರಿ ಅಂದರೆ ಏನು ಹೌದು ಏನು ಬೇಕಾದ್ ಮಾಡಿಕೊಡ್ರಿ ಅಂತ ಹೇಳಲಿಕ್ಕೆ ಹೊರಟ ಗ್ರಂಥನೇ ಅದು ಉಭಯನಿರುತ್ತೆ ಅದು ದ್ವಿರೂಪಕೋಶ ಇದ್ದಾಗೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಅಂತ ಹೇಳೋ ಅಂಥದ್ದೇ ಅದು ಸ್ತನಯಿತ್ನು ಅಂದರೆ ವಾಯುದೇವರು ವಿಷ್ಣು ಏನಾದರೂ ಆಗ್ಬೋದು ನೀಂತೂ ಅಲ್ಲ ಅವರಿಬ್ಬರ ಬಗ್ಗೆ ಭೂವೈಕುಂಠ ಕ್ಷೇತ್ರವಾದ